ಧರ್ಮಸ್ವಿಣಿ ಅವತಾರವರಿಷ್ಠಾ ರಮಕೃಷ್ಣ ನಮಃ ವಸುದೇವೇವಚಾಣೋರರ್ದಿ ಪರಮ ಕೃಷ್ಣ ವಂದೇ ಜಗದ್ಗುರು ವ್ಯಾ ವಸಿಷ್ಠ ನಸ್ತಾರ ಶಕ್ತಿ ಪೌತ್ರಮಕಲ್ಮಷರಾತ್ಮಜಂ ವಂದೇ ಶುಕತಾತೋನಿ ಪಾರ್ಥಾ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ವೇನಗ್ರಂ ಪುರಣ ಮುನಿ ಮಧ್ಯೇ ಮಹಾಭಾರತೈತೃತವರ್ಷಿಣೀ ಭಗವತೀ ಅಷ್ಟಾ ದಶ್ಯಾ ಅಂಬ ಅನುಸನ್ನ ಭಗವದ್ಗೀತೆ ೇತ ಪಶ್ಯಂತ ಲೋಭೋಪಹತಚೇತ ಕೂಲಕ್ಷಯಕೃತ ಮಿತ್ರದ್ರೋಹೇ ಚ ಪಾತಕ ಜ್ಞೇಯಮಸ್ ಪಾಪದಸ್ಮನ್ ನಿವರ್ತಿ ದೋಷ ಪ್ರಪಶ್ಯಭ್ಯರ್ಜನಾರ್ದನ ಹಿಂದೆ ತನ್ನಲ್ಲಿರ್ತಕ್ಕಂತಹ ದೌರ್ಬಲ್ಯವನ್ನ ಹೇಗೆ ಧರ್ಮದ ಮುಕ್ಕಿನಿಂದ ಮುಚ್ಚಲಿಕ್ಕೆ ಈ ಅರ್ಜುನ ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನೋದನ್ನು ಕಂಡೆವು ತನ್ನ ಅದೇ ದೋಷಯುಕ್ತವಾದಂತಹ ವಾದ ಸರಣಿಯನ್ನ ಮುಂದುವರೆಸ್ತಾ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ ಯದಿ ಅಪಿ ಏತೆ ಒಂದು ವೇಳೆ ಈ ಲೋಹೋಪಹತೇತ ಅವರ ಮನಸ್ಸು ಯಾವ ರೀತಿಯ ಮನಸ್ಸುಳ್ಳವರಾಗಿದ್ದಾರೆ ಅಂತ ಹೇಳಿದ್ರೆ ಲೋಭೋಪಹತಚೇತಸ ಲೋಭದಿಂದ ಹೊಡೆಯಲ್ಪಟ್ಟವರಾಗಿದ್ದಾರೆ ಉಪಹತಚೇತಸ ಲೋಭವು ಅವರ ಮನಸ್ಸನ್ನು ಕಟ್ಟಿಹಾಕಿದೆ ರಾಜ್ಯದ ಲೋಭ ಅವನತ್ರ ಅಷ್ಟು ಬಳಿ ರಾಜ್ಯ ಇದೆ ಒಂದು ಐದು ಗ್ರಾಮ ಕೊಡು ಅಂತ ಹೋಗಿ ಕೇಳ್ದಾಗಿಯೂ ಕೂಡ ಒಂದು ಸೂಜಿಯ ಮೊನೆಯಷ್ಟೂ ಕೂಡ ಆ ಒಂದು ಜಾಗವನ್ನು ನಾನು ಈ ಪಾಂಡವನಿಗೆ ಬಿಟ್ಟು ಕೊಡುವುದಿಲ್ಲ ಅನ್ನುವಂತಹ ಒಂದು ಲೋಭವನ್ನ ಅವನು ಪ್ರದರ್ಶನ ಮಾಡಿದ್ದಾನೆ ಹೀಗಾಗಿ ಅಂತಹ ಲೋಭಿಗಳಾದಂತಹ ಅವರು ಅವರು ಏನು ನೋಡ್ತಾ ಇಲ್ಲ ನ ಅವರು ಕಾಣ್ತಾ ಇಲ್ಲ ಯಾವುದನ್ನು ಕುಲಕ್ಷಯಕೃತ ದೋಷಂ ಮಿತ್ರದ್ರೋಹೇಶ ಪಾತಕ ಯಾವ ಮಿತ್ರದ್ರೋಹ ಅದರಿಂದ ಉಂಟಾದಂತಹ ಪಾತಕ ಹಾಗೆಯೇ ಕುಲಕ್ಷಯ ಕೃತ ದೋಷ ಕುಲದ ನಾಶ ಈಗ ಕುಲದ ನಾಶ ಉಂಟಾಗುವಂತಹ ಸಮಯ ಇದರಿಂದ ಯಾವ ಪಾತಕ ಉಂಟಾಗ್ತಾ ಇದೆಯೋ ಪಾಪ ಉಂಟಾಗ್ತಾ ಇದೆಯೋ ಅದನ್ನು ಇವರು ನೋಡ್ತಾ ಇಲ್ಲ ಮುಂಗಾಡ್ತಾ ಇಲ್ಲ ಮುಂಬರುವ ಯುದ್ಧದಲ್ಲಿ ಅಷ್ಟು ಜನ ನಾಶವಾಗಲಿಕ್ಕಿದ್ದಾರೆ ಈ ನಾಶವಾದಾಗ ಕುಲವೇ ನಾಶವಾಗುತ್ತೆ ಇಲ್ಲಿ ಬಂತೀಗ ಕುಲದ ಪ್ರಶ್ನೆ ಬಂತು ಈ ಕುಲ ಅಂತಕ್ಕಂಥದ್ದು ಯಾಕೆ ಅಷ್ಟು ಅವನು ಒತ್ತು ಕೊಡ್ತಾ ಇದ್ದಾನೆ ಈ ಕುಲಕ್ಕೆ ಅಂತ ಹೇಳಿದ್ರೆ ಈ ಕುಲ ಅಂತಕ್ಕಂಥದ್ದು ಆಗಿನಿಂದ ಹಿಡಿದು ಈಗಿನ ತನಕ ಸಮಾಜಶಾಸ್ತ್ರಜ್ಞರು ಧರ್ಮಶಾಸ್ತ್ರಜ್ಞರು ಅರ್ಥಶಾಸ್ತ್ರಜ್ಞರು ಮತ್ತು ಮಾನವಶಾಸ್ತ್ರಜ್ಞರು ಆಂಥ್ರಪೊಲಜಿಸ್ಟ್ ಅವರು ಕೂಡ ಈ ಕುಲ ಅದು ನಮ್ಮ ನಿಜವಾದ ಬೆಳವಣಿಗೆಗೆ ನಮ್ಮ ಸಾಮಾಜಿಕ ಬೆಳವಣಿಗೆಗೆ ಯಾವ ರೀತಿಯಲ್ಲಿ ಮಹತ್ತರವಾದಂತಹ ಕೊಡುಗೆಯನ್ನು ನೀಡ್ತಾ ಇದೆ ಅನ್ನೋದನ್ನು ಅವರು ತುಂಬ ಅಧ್ಯಯನ ಮಾಡಿ ಹೇಳ್ತಾರೆ ಈ ಕುಲ ಅಂತಕ್ಕಂಥದ್ದು ನಮ್ಮ ಎಷ್ಟೊಂದು ಮೌಲ್ಯಗಳಿದೆಯಲ್ಲ ಮೌಲ್ಯಗಳು ಅನೇಕ ಹಿಂದಿನಿಂದ ಬಂದಂತಹ ಮೌಲ್ಯಗಳು ಆ ಮೌಲ್ಯಗಳನ್ನು ನೀಡುವಂತಹ ಒಂದು ವಾಹನ ವೆಹಿಕಲ್ ನಮ್ಗೆ ಹೇಗೆ ನಾವು ನಮ್ಮ ಮೌಲ್ಯವನ್ನು ಹೇಗೆ ಕಲ್ತೀವಿ ತಂದೆ ತಾಯಿಗಳಿಂದ ಕುಟುಂಬದವರಿಂದ ಆ ಒಂದು ಕುಲದಿಂದ ಹಾಗೆ ಅವರು ಅವರ ಹಿರಿಯರಿಂದ ಅವರು ಅವರ ಹಿರಿಯರಿಂದ ಹೀಗೆ ಈ ಪಾರಂಪರಿಕವಾಗಿ ನಮ್ಮ ಶರೀರಕ್ಕೆ ಬೇಕಾದಂತಹ ನಮ್ಮ ಮನಸ್ಸಿಗೆ ಬೇಕಾದಂತಹ ನಮ್ಮ ನೈತಿಕ ಜೀವನಕ್ಕೆ ಬೇಕಾದಂತಹ ಕೊನೆಗೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳು ಯಾವುದೇ ಆದಿದೆಯೋ ಅದನ್ನು ನಾವು ಪಡೆದಿರುವುದು ಆ ಒಂದು ಅಪ್ರತಿಹತವಾದಂತಹ ವಾಹನದಿಂದ ನಿಲ್ಲದೆ ಒಂದೇ ಸಮಯ ಬರುತ್ತಿರುವಂತಹ ಆ ಒಂದು ಯಾವ ಒಂದು ಇದಿದೆಯೋ ಕೊಡುಗೆ ಅದೇ ನಮ್ಮನ್ನು ಬೆಳೆಸಿದೆ ಈ ಸಮಾಜದಲ್ಲಿ ಹೀಗಾಗಿ ಒಂದು ಸಮಾಜ ಗಟ್ಟಿಮುಟ್ಟಾಗಿ ನಿಲ್ಲಬೇಕಾದ್ರೆ ಈ ಕುಲ ಅಂತಕ್ಕಂತಹ ಯಾವ ಒಂದು ಸೋಷಿಯಲ್ ಯೂನಿಕ್ ಸಮಾಜದ ಅಂಶ ಇದೆಯೋ ಅದು ಬಹಳ ಕಾರಣ ಅಂತ ಹೇಳಿ ಅವರು ಅದನ್ನು ಅಧ್ಯಯನ ಮಾಡಿದ್ದಾರೆ ಒಮ್ಮೆ ಆ ಕುಲ ಅಂತಕ್ಕಂಥದ್ದು ನಾಶವಾಯಿತು ಅಂತ ಹೇಳಿದ್ರೆ ಆ ಕುಲದಿಂದ ಬಂದಂತಹ ಸಂಪ್ರದಾಯ ನಾಶವಾದ ಎಷ್ಟು ಮೌಲ್ಯಯುತವಾದಂತಹ ಸಂಪ್ರದಾಯ ಇದ್ರೂ ಕೂಡ ಒಮ್ಮೆ ಅದರಲ್ಲಿ ವಿಚ್ಛೇದ ಉಂಟಾಯಿತು ಅಂತ ಹೇಳಿದ್ರೆ ಯಾರು ಪುನಃ ಆ ಸಂಪ್ರದಾಯವನ್ನು ಸಮಾಜಕ್ಕೆ ಕೊರದೇ ಇರೋರೆ ಇದ್ದೇ ಹೋದರೆ ಏನಾಗುತ್ತೆ ನಾಶವಾಯಿತು ಆ ಮೌಲ್ಯ ನಾಶ ಆಯಿತು ಅದಕ್ಕೋಸ್ಕರ ಇಲ್ಲಿ ಹೆದರ್ತಾ ಇರುತ್ತೆ ನಮಗೆ ಇವನ ಒಂದು ವಾದ ಆರ್ಗ್ಯುಮೆಂಟ್ ಅರ್ಜುನನ ವಾದ ಎಷ್ಟೇ ದೋಷ ಪೂರಿತವಾದರೂ ಕೂಡ ದೋಷಯುಕ್ತವಾದರೂ ಕೂಡ ಇದರಲ್ಲಿ ಒಂದು ವಾಸನೆ ಎತ್ತು ಕಾಣುತ್ತೆ ಏನಪ್ಪ ಅಂತ ಹೇಳಿದ್ರೆ ಅರ್ಜುನ ಧರ್ಮದ ಅನುಯಾಯಿ ಈ ಮೂರು ಯಾವ ತ್ರಿವರ್ಗ ಅಂತ ನಾನು ಹೇಳಿದ್ನೋ ಧರ್ಮ ಅರ್ಥ ಕಾಮ ಈ ಧರ್ಮ ಅರ್ಥ ಕಾಮಗಳಲ್ಲಿ ಅರ್ಜುನ ಮುಂಚಿನಿಂದಲೂ ಕೂಡ ಧರ್ಮವನ್ನು ಸೇವಿಸ್ತಾ ಇರತಕ್ಕಂತಹ ಧರ್ಮವೇ ಅರ್ಥಕಾಮಗಳಿಗೂ ಕೂಡ ಮೂಲ ಅಂತ ತಿಳಿದು ತನ್ನ ಜೀವನವನ್ನು ಅದೇ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಂತಹ ಒಬ್ಬ ನೀತಿಯುಕ್ತವಾದಂತಹ ಧರ್ಮಪ್ರಿಯನಾದಂತಹ ವ್ಯಕ್ತಿ ಹೀಗಾಗಿ ಅವನು ಮೋಹಗೊಂಡರೂ ಕೂಡ ಅವನ ವಾದ ಸರಣಿ ಎಷ್ಟೇ ದೋಷವಾದರೂ ಕೂಡ ಇಲ್ಲಿ ಧರ್ಮದ ಒಂದು ಏಳಿಗೆಯನ್ನೇ ಅವರ ಕಾರಣವಾಗಿ ಕೊಡ್ತಾ ಇದ್ದಾನೆ ಹೊರತು ತಾನು ಬದುಕಿದ್ರೆ ಸಾಕು ಅಥವಾ ತನ್ನ ಒಂದು ಏಳಿಗೆ ಆದರೆ ಮಾತ್ರ ಸಾಕು ಅನ್ನೋದನ್ನ ಆ ಸ್ವಾರ್ಥ ಇನ್ನೂ ನೋಡಿ ಅವನ ಯಾವ ಆರ್ಗ್ಯುಮೆಂಟ್ ನೋಡಿ ಎಲ್ಲೂ ಕೂಡ ತನ್ನ ಸ್ವಾರ್ಥ ಇದು ನಾನು ಮಾತ್ರ ಬದುಕಬೇಕು ನನ್ನ ಕೊಂದವರು ಮಾತ್ರ ಉಳಿಬೇಕು ಅನ್ನುವಂಥ ಸ್ವಾರ್ಥ ಇಲ್ಲ ಇದು ಸಬ್ ಆಗಿ ಇದೇ ಹೇಳೋದು ಕಲ್ಚರ್ ಅಂದರೆ ಹೇಗೆ ಅಂತ ಇಲ್ಲಿ ಬರುತ್ತೆ ಒಂದು ಸಂಸ್ಕೃತಿಯ ಮಹತ್ತ ಮಹತ್ವ ಬರ್ತಕ್ಕಂಥದ್ದು ಇದು ನಾವು ನಮ್ಮ ನಮ್ಮ ಸಣ್ಣ ಮಕ್ಕಳನ್ನು ಯಾವ ಒಂದು ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತೇವೆಯೋ ಅದೇ ಸಂಸ್ಕಾರ ಅವರಲ್ಲಿ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಹೋಗಿ ಸುಪ್ತವಾದಂತಹ ಮನಸ್ಸಿನಲ್ಲಿ ಹೋಗಿ ಅದು ಅವರ ಜೀವನವಾಗಿ ಪರಿಣಮಿಸ್ತದೆ ಅದು ಅವರ ಜೀವನಕ್ಕೆ ಮೌಲ್ಯವಾಗ್ತದೆ ಅದನ್ನು ಅವರು ಇಟ್ಕೊಂಡು ತಮ್ಮ ಜೀವನಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಅವರು ಪಡಿತಾರೆ ಇದೇ ದುರ್ಯೋಧನಿಗೆ ಯಾವ ಮಾರ್ಗದರ್ಶನ ಸಿಕ್ಕಿದೆ ಅನ್ನೋದು ನೋಡಿದಾಗ ಅವನ ಆರ್ಗ್ಯುಮೆಂಟ್ ಯಾವುದಿತ್ತು ಅಂದರೆ ಕೇವಲ ಕಾಮ ಅರ್ಥ ಮತ್ತು ಕಾಮಗಳೇ ದುರ್ಯೋಧನಿಗೆ ಇದ್ದಂತಹ ಮೊಟ್ಟ ಮೊದಲನೆಯ ಉದ್ದೇಶ ನಂತರ ಇನ್ಯಾವುದು ಕೆಲಸಕ್ಕೆ ಬಾರದಿದ್ಯಾವುದು ಅಂದರೆ ಧರ್ಮ ಮೋಕ್ಷ ಅಂತೂ ಅವನ ಕಣ್ಣಿಗೆ ಬಿದ್ದೇ ಇಲ್ಲ ಅದರ ಬಗ್ಗೆ ಆಲೋಚನೆ ಕೂಡ ಅವನು ಮಾಡಿರಬೇಕು ಇದನ್ನೇ ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಅಂತ ಹೋಗ್ತಾನೆ ಅವನು ಧೃತರಾಜನ ಹತ್ರ ಮಾತನಾಡಿದ ಮೇಲೆ ಧೃತರ ಹತ್ರ ಹೇಳ್ತಾನೆ ನೋಡಪ್ಪ ನಾನೇನು ಮಾಡೋದು ನಾನು ಎಷ್ಟೆಷ್ಟೋ ತರತರದ ರೀತಿಯ ಯುಕ್ತಿಯನ್ನು ಹೇಳಿದ್ದೇನೆ ಇವನಿಗೆ ಏನು ಮಾಡಿದ್ರು ಕೂಡ ಅವನು ಆ ಯುಕ್ತಿಗೆ ಬಗ್ತಾ ಇಲ್ಲ ಅವನು ನಾನು ಹೇಳಿದಂತಹ ಮಾತನ್ನು ಕಡೆಗಣಿಸ್ತಾ ಇದ್ದಾನೆ ಕೇಳ್ತಾ ಇಲ್ಲ ಯಾಕೆಂದರೆ ಮುಂದಿನ ಮುಂಚಿಂದು ಹಾಳು ಮಾಡಿದ್ದು ಇವನೇ ಆ ಮಗನನ್ನು ಹಾಡು ಮಾಡಿದ್ದು ಇವನೇ ಹೀಗಾಗಿ ಆ ಮಗ ಇವನ ಮಾತು ಕೇಳ್ತಾ ಇಲ್ಲ ನೀನಾದರೆ ಹೇಳಿ ಯಾರಿಗೆ ಅವನಿಗೆ ಒಳ್ಳೆಯ ದಾರಿಗೆ ತರಬಾರ್ದು ಅಂತ ಇವನ ಮೇಲೆ ಇಟ್ಟ ರೆಸ್ಪಾನ್ಸಿಬಿಲಿಟಿ ಸರಿ ಹೀಗೆ ತಾನ ಈಗ ಮೆಂಟರ್ ಅಂತ ಹೇಳಿದ್ರೆ ಹಾಗೆ ತಂದೆ ತಾಯಿಗಳು ಮಾಡಲಿಕ್ಕೆ ಬಾರದ ಕೆಲಸವನ್ನು ಮೆಂಟರಿಗೆ ಒಪ್ಪಿಸ್ಬಿಡ್ಬಾರ್ದು ನೀನು ಮಾಡು ನೀನು ಚೀಫ್ ಮೆಂಟರ್ ನೀನು ಹೇಗಾದರೂ ಮಾಡಿ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ ಇವನನ್ನು ತಿದ್ದಿ ಸರಿದಾರಿಗೆ ಸ್ಟಾಟ ನೋಡಿ ಅವನಿಗೆ ಜವಾಬ್ದಾರಿ ಆ ಮೆಂಟರ್ಗೆ ಅಂತ ಯಾಕೆಂದರೆ ಇವರು ಅವನನ್ನು ಆ ಕುಂಚಿ ಕೋಣನನ್ನು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಬೆಳೆಸ್ಕೊಂಡು ಬಂದಿರ್ತಾರೆ ಯಾವುದೋ ಒಂದು ಘಾಟಿಯಲ್ಲಿ ಎಲ್ಲ ರೀತಿಯ ಒಂದು ಸಲಿಗೆಯನ್ನು ಕೊಟ್ಟು ಅವನನ್ನು ತಮ್ಮ ತಲೆ ಮೇಲೆ ಕೂಡಿಸ್ಕೊಂಡು ಬೆಳೆಸ್ಕೊಂಡು ಬಂದು ಅವನು ಈ ಸಮಾಜದ ಎಲ್ಲ ಅನಿಷ್ಟದ ಮುಖವನ್ನೇ ನೋಡ್ತಾ ಅದನ್ನೇ ಸರಿ ಅಂತ ತನ್ನ ಜೀವನದಲ್ಲಿ ಬಿಂಬಿಸ್ತಾ ಜೀವನ ನಡೆಸ್ತಾ ಇರತಕ್ಕಂತಹ ಒಂದು ಅಪಮೂಲ್ಯಗಳನ್ನೇ ತನ್ನ ಜೀವನದಲ್ಲಿ ಸರಿ ಅಂತ ಹೇಳ್ತಕ್ಕಂತಹ ವ್ಯಕ್ತಿಯನ್ನ ತಿದ್ದಿ ಸರಿದಾರಿಗೆ ತರೋದಿದೆಯಲ್ಲ ಅದು ಅಸಾಧ್ಯವಾದ ಕೃಷ್ಣನಿಗೆ ಗೊತ್ತಿತ್ತು ಈ ಕುರುಡ ಈಗ ಹೇಳ್ತಾ ಇದ್ದಾನೆ ಬುದ್ಧಿವಾದ ಹೇಳು ಇವರಿಗೆ ಅಂತ ಎಲ್ಲಿಯ ತನಕ ಏನೇನು ಮಾಡಿದ್ರೂ ಕೂಡ ಸುಮ್ಮನೆ ನೋರ್ತಾ ಕೂತಿದ್ದಾನೆ ವಿಷ ಹಾಕುವಾಗ ಕಾಡಿಗೆ ಹಟ್ಟುವಾಗ ಪಗಡೆ ಆಡಲಿಕ್ಕೆ ಅನುಮತಿ ಕೊಡುವಾಗ ಎಲ್ಲ ಸುಮ್ಮನೆ ನೋಡ್ತಾ ಇತ್ತು ಉಪದೇಶ ಕೊಟ್ಟಂತೆ ಮಾಡಿ ಅದು ಸಂಪೂರ್ಣ ಮನಸ್ಸಿನಿಂದಲ್ಲ ಈಗ ಇಂತಹ ಕೊನೆಯ ಹಂತದಲ್ಲಿ ಯಾವಾಗ ತನ್ನ ಕೈ ಮೀರಿ ಹೋಗ್ತಾ ಇದೆಯೋ ಈ ಒಂದು ಸಿಚ್ಯುವೇಶನ್ ಅಂತಹ ಸಮಯದಲ್ಲಿ ನನಗೆ ಹೇಳ್ತಾ ಇದ್ದಾನೆ ಆದರೆ ಆ ಪರಮಾತ್ಮ ನೋಡಿ ಅದಕ್ಕೆ ಅವನು ನಮಗೆ ಅವನು ತಿಳಿಸ್ಕೊಡ್ತಾನೆ ಕರ್ತವ್ಯ ಹೇಗೆ ಮಾಡಬೇಕು ಅಂತ ಕರ್ತವ್ಯವನ್ನು ಹೇಗೆ ಮಾಡಬೇಕು ಕರ್ಮವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅದು ಫೇಲ್ಯೂರ್ ಆಗತ್ತೆ ಅನ್ನುವಂಥ ಬುದ್ಧಿ ಇಟ್ಕೊಂಡು ಮಾಡಬಾರ್ದು ಅದು ಜಯಶಾಲಿ ಆಗಲೇಬೇಕು ಅನ್ನುವಂಥ ಬುದ್ಧಿ ಇಟ್ಕೊಂಡು ಮಾಡಬಾರ್ದು ಇಂದೇ ಹೋದ್ರೆ ಲಾಭ ಲಾಭ ಜಯ ಜಯ ಅತ್ಯಂತ ದಕ್ಷವಾಗಿ ಮಾಡಬೇಕು ದಕ್ಷವಾಗಿ ಮಾಡಬೇಕು ಆ ಕೆಲಸ ಯಶಸ್ವಿ ಆಗುವುದಕ್ಕೆ ಯಾವ ಯಾವ ಅಂಶಗಳನ್ನು ತಾನು ಮನಸ ವಾಚ ಕಾಯೇನ ಕೊಡಬೇಕೋ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಡಬೇಕು ಆದರೆ ಅದರಿಂದ ಹೀಗೇ ಆಗಬೇಕು ಅಂತ ಬಯಸ್ಕ ಇದು ಕೃಷ್ಣ ಅವನ ಜೀವನದಲ್ಲಿ ನಮಗೆ ತೋರ್ಕೊಟ್ಟಿರುವಂಥ ಪಾಠ ಮುಂದೆ ಅವನು ಏನೇನು ನಮಗೆ ಉಪದೇಶ ನೀಡಲಿದ್ದಾನೋ ಅರ್ಜುನನ್ನು ನಿಮಿತ್ತ ಮಾಡಿಕೊಂಡು ಅದೆಲ್ಲವೂ ಕೂಡ ಅವನು ಆಗಲೇ ಮಾಡಿ ತೋರಿಸಿದ್ದಾನೆ ಅದಕ್ಕೊತ್ತು ಆಗ ಅವನೊಂದು ಮಾತು ಹೇಳ್ತಾನೆ ಯಾರು ಕೃಷ್ಣ ದುರ್ಯೋಧನಿಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಎಷ್ಟು ಸೊಗಸಾಗಿ ಹೇಳ್ತಾನೆ ಅಂದರೆ ಅವನು ಹೇಳ್ತಾನೆ ನೋಡು ನೀವು ನೀನು ಎಲ್ಲ ಗುಣಗಳಿಂದ ತುಂಬಿದ್ಯಾ ನೋಡಿ ಅವನಿಗೆ ಒಂದು ದ್ವೇಷ ಅಂತ ಅವನು ಹೇಳ್ತಾನೆ ಅವನನ್ನು ಫಸ್ಟ್ ಅವನು ತೆಗುವುದಿಲ್ಲ ನಂತರ ನಿಧಾನವಾಗಿ ನೀನು ಈ ರೀತಿ ಮಾಡಿದ್ದು ಸರಿಯಲ್ಲ ನೀನು ಈ ರೀತಿ ಮಾಡಿದ ಸರಿಯಲ್ಲ ನೀನು ಈ ರೀತಿ ಮಾಡಿದ್ ಸರಿಯಲ್ಲ ನೋನು ನೀನು ಇಷ್ಟೆಲ್ಲ ಮಾಡಿದ್ದಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಏನ್ ಮಾಡ್ಬೇಕಾಗಿತ್ತು ತಕ್ಷಣ ಅವರು ನಿನಗೆ ಪ್ರತೀಕಾರ ಮಾಡಬೇಕಾಗಿತ್ತು ಪಾಂಡವರು ಆದರೆ ಅವ್ರು ಏನ್ ಮಾಡಿದ್ರು ಸಹಿಸ್ಕೊಂಡಿದ್ದಾರೆ ನೋಡು ಅವರ ಒಂದು ರೀತಿ ನೀತಿಗಳನ್ನು ನೋಡು ನಿನ್ನ ರೀತಿ ನೋಡು ಅಂತ ತೋರ್ತ ಕನ್ನಡಿಗರು ನಿಜವಾಗ್ಲೂ ಕೂಡ ಅವನು ದಪ್ಪ ಚರ್ಮದವನು ಆಗದೆ ಹೋಗಿದ್ದಿದ್ರೆ ದುರ್ಯೋಧನ ಅವನು ತಕ್ಷಣ ಅದನ್ನು ತಿದ್ದುಕೊಡ್ಬೇಕಾಗಿದೆ ಅವನು ಅವನು ಕಂಡಿದ್ದೇನು ಕೇವಲ ಈ ಕೃಷ್ಣ ನನ್ನ ಅವಮಾನ ಮಾಡಲಿಕ್ಕೆ ಬಂದವನು ಅಂತ ತಿಳ್ಕೊಂಡ ಎಷ್ಟು ಸೊಗಸಾಗಿ ಹೇಳ್ತಾನೆ ಅಂದರೆ ನೋಡು ಮನುಷ್ಯ ಜೀವನದಲ್ಲಿ ಅರ್ಥ ಕಾಮಗಳನ್ನು ಧರ್ಮವನ್ನು ಅನುಸರಿಸಿ ಪಡೆಯಬೇಕೆ ಹೊರತು ಕೇವಲ ಅರ್ಥ ಕಾಮಗಳಿಗೆ ಬದುಕಬಾರದು ಆದರೆ ನಿನ್ನ ಜೀವನ ಯಾವ ರೀತಿ ಇದೆ ಅಂತಂದರೆ ಕಾಮವನ್ನೇ ಮೇಲ್ಮುಖವಾಗಿ ಇಟ್ಟುಕೊಂಡು ಬದುಕುವಂತಹ ಜೀವನ ಮೊದಲು ನನಗೆ ಕಾಮ ಬೇಕು ಆ ಕಾಮವನ್ನು ಪೂರೈಸಲಿಕ್ಕೆ ಧರ್ಮ ಮತ್ತು ಅರ್ಥ ಬೇಕು ಇದು ತಪ್ಪು ನಿನ್ನ ಜೀವನದ ಯಾವ ಉದ್ದೇಶ ಇದೆಯೋ ಒಂದು ದಾರಿ ಇದೆಯೋ ಅದು ಹೋಗ್ತಾ ಇರೋದು ತಪ್ಪು ದಾರಿಯಲ್ಲಿ ನೀನು ತಿದ್ದುಬಿಡಬೇಕು ಪಾಂಡವರ ರೀತಿ ನೀತಿಗಳನ್ನು ನೋಡು ನಿನ್ನ ರೀತಿಯನ್ನು ನೋಡು ಅಂತ ಅಲ್ಲೇ ಆದರೆ ಇವನಿಗೆ ಅದೆಲ್ಲ ತಲೆಗೆ ಹೋಗುವುದಿಲ್ಲ ಅಲ್ಲಿ ಕೃಷ್ಣ ತೋರಿಸ್ತಾನೆ ಯಾರ ಜೀವನದಲ್ಲಿ ಕಾಮವೇ ಒಂದು ಪುರುಷಾರ್ಥ ಪರಮ ಪುರುಷಾರ್ಥವಾಗಿತ್ತೋ ಅದು ದುರ್ಯೋದು ಹೀಗಾಗಿ ಅವನ ವಾದ ಸರಣಿಯೆಲ್ಲ ಆ ರೀತಿಯಲ್ಲೇ ಹೋಗಿದ್ದು ನನಗೆ ನನಗಷ್ಟು ಆದರೆ ಸರ್ ನಾನು ಫಸ್ಟ್ ನಾನು ಆಮೇಲೆ ನನ್ನವನು ಅದಕ್ಕೋಸ್ಕರ ತ್ಯಕ್ತೇ ಮದರ್ಥ ಜೀವಿತ ನನಗೋಸ್ಕರ ಪ್ರಾಣವನ್ನು ಬಿಡ್ತಕ್ಕಂಥವರು ಅಂತ ಅವನವಾದ ಸರಣಿ ನಾವು ನೋಡಿದ್ವಿ ಆದರೆ ಇಲ್ಲಿ ಅಜ್ಜುನವಾದ ಸರಣಿ ಆ ರೀತಿ ಇಲ್ಲ ಅಜ್ಜುನವಾದ ಸರಣಿ ನಮ್ಮಿಬ್ಬರ ಜಗಳದಿಂದ ಕುಲವೇ ನಾಶವಾಗ್ತಾ ಇದೆಯಲ್ಲ ಈಗ ಕುಲಕ್ಷಯಕೃತ ಈ ದೋಷ ಅಂತಕ್ಕಂಥದ್ದು ಯಾವ ಒಂದು ತಪ್ಪು ಈ ಸಮಾಜದಲ್ಲಿ ಸಂಘಟಿಸುತ್ತೋ ಅದು ಕುಲಕ್ಷಯದಿಂದ ಉಂಟಾಗ್ತಕ್ಕಂಥದ್ದು ಇಡೀ ಒಂದು ವಂಶವೇ ನಿರ್ವಂಶವಾಗುತ್ತೆ ಆಗ ಆ ಒಂದು ಮೌಲ್ಯ ಸಮಾಜಕ್ಕೆ ಯಾವ ಮೌಲ್ಯ ಸಿಕ್ಕಬೇಕೋ ಆ ಮೌಲ್ಯ ಸಿಕ್ಕುವುದಿಲ್ಲ ಸಮಾಜ ಮೌಲ್ಯದಿಂದ ಚುತವಾಗುತ್ತದೆ ಅಂತ ಅವನು ಹೇಳ್ತಾನೆ ಮಿತ್ರದ್ರೋಹೇತ ಪಾತಕಂ ಯಾವ ಒಂದು ಮಿತ್ರದ್ರೋಹ ನಾವು ನಮ್ಮ ಮಿತ್ರಗಳ ಮಿತ್ರರಿಗೆ ಯಾವ ಒಂದು ಪ್ರಾಮಿಸ್ ಮಾಡಿದ್ವೋ ಅದರಿಂದ ನಾವು ವಿಮುಖ ವಿಮುಖರಾಗ್ತಾ ಇದ್ದೇವೆ ಅದು ಕೂಡ ಉಂಟಾಗ್ತದೆ ಇದರಿಂದ ಈ ನಮ್ಮ ಮತ್ತು ನಿಮ್ಮ ಅವರ ಜಗಳದಿಂದ ಮತ್ತು ಅವರು ಸಾಯೋದ್ರಿಂದ ಕಥನ್ನ ಜ್ಞೇಯಂ ಅಸ್ಮಾಭಿ ಪಾಪಾದ ನಿವರ್ತಿತು ಕುಲಕ್ಷಯ ಕೃತ ದೋಷಂ ಪ್ರಪಶ್ಯುರ್ಜನಾರ್ದನ ಅವರಿಗಂತೂ ಇದು ಗೊತ್ತಾಗುವುದಿಲ್ಲ ಕಥನ್ನ ಜ್ಞೇಯಂ ನಮ್ಮಿಂದಾದರೂ ಇದು ಯಾಕೆ ನಮಗೆ ತಿಳಿದಿಲ್ಲ ನೋಡಿ ಈಗ ಆಲೋಚನೆ ಮಾಡ್ತಾ ಇದ್ದಾನೆ ಯುದ್ಧಕ್ಕಿಂತ ಮುಂಚೆ ಇಷ್ಟು ಆಲೋಚನೆ ಮಾಡಿದ್ದು ಸಾಲ್ದು ಈಗಲೂ ಕೂಡ ಯುದ್ಧದ ಸಮಯದಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ ಕಥನ್ನ ಜ್ಞೇಯಂ ನಮ್ಮಿಂದ ಯಾಕೆ ಈ ವಿಷಯ ತಿಳಿಯಲ್ಪಡಲಿಲ್ಲ ಪಾಪಾದ ಆತ್ಮಾರ್ ನಿವರ್ತಿತ್ತು ಈ ಕುಲಕ್ಷಯದಿಂದ ಉಂಟಾದಂತಹ ಈ ಪಾಪದಿಂದ ನಾವು ವಾಪಸ್ ಹಿಂತಡಿಬೇಕು ಈ ಯುದ್ಧವನ್ನು ಮಾಡಬಾರ್ದು ಈ ಯುದ್ಧವನ್ನು ನಿಲ್ಲಿಸಬೇಕು ಈ ಪಾಪವನ್ನು ನಿಲ್ಲಿಸಬೇಕು ತಡೆಗಟ್ಟಬೇಕು ಅಂತ ನಾವಾದರೂ ಯಾಕೆ ಆಲೋಚನೆ ಮಾಡಬಾರ್ದು ನಮಗಾದ್ರೂ ಯಾಕೆ ಈ ಬುದ್ಧಿ ಬರಲಿಲ್ಲ ಅಂತ ತದಸ್ತಾನೆ ಹಳ್ಕೊಳ್ತಾ ಇದ್ದಾನೆ ಕುಲಕ್ಷಯ ದೋಷಂ ಪ್ರಪಶ್ಯದ್ದಿ ಜನಾರ್ದನ ಹೇ ಪರಮಾತ್ಮ ಹೇ ಜನಾರ್ದನ ಈ ಕುಲಕ್ಷಯದಿಂದ ಉಂಟಾದಂತಹ ದೋಷವನ್ನು ಸಮಾಜದಲ್ಲಿ ಯಾವ ಯಾವ ದೋಷ ಉಂಟಾಗುತ್ತೋ ಏರುಪೇರು ಉಂಟಾಗುತ್ತೋ ಆ ಏರುಪೇರನ್ನು ನೋಡಿಯಾದರೂ ನಾವ್ಯಾಕೆ ಈ ಪಾಪದಿಂದ ನಾವು ಹಿಂ ಹಿಂಬರಬಾರ್ದು ಹಿಂಪಡೆಯಬಾರ್ದು ಯುದ್ಧವನ್ನು ನಾವು ಯಾಕೆ ನಿಲ್ಲಿಸಬಾರ್ದು ಅಂತ ಅವನ ಆರ್ಗ್ಯುಮೆಂಟ್ ಕುಲಕ್ಷಯೇ ಪ್ರಣಶ್ಚಂತಿ ಕುಲಧರ್ಮ ಸನಾತನಾ ಧರ್ಮೆ ನಷ್ಟೇ ಕುಲಂ ಕೃತ್ನಂ ಅಧರ್ಮೋ ವಿಭವಸ್ತುತ ಕುಲಕ್ಷಯೇ ಕುಲಕ್ಷಯ ಪುನಃ ಅವನ ಈ ವಾದ ಸರಣಿಯನ್ನು ಜೋಡಿಸ್ತಾ ಇದ್ದ ಅವನು ಎಲ್ಲ ಇದು ಅರ್ಥಶಾಸ್ತ್ರದ ಪ್ರಕಾರ ಮತ್ತು ಧರ್ಮಶಾಸ್ತ್ರದ ಪ್ರಕಾರ ಸರಿಯಾಗಿರುತ್ತೆ ಇದನ್ನು ನೀವು ಒಂದಿನಿಂತೂ ಕೂಡ ಪ್ರಶ್ನೆ ಮಾಡುವ ಹಾಗೇ ಇಲ್ಲ ಚುಕ್ಕ ತೋರಿಸುವ ಹಾಗಿಲ್ಲ ಇದೇನಿದು ಸರಿ ಇಲ್ವಲ್ಲ ಅವನ ಆರ್ಗ್ಯುಮೆಂಟು ಅಂತ ಅಷ್ಟು ಪರ್ಫೆಕ್ಟ್ ಆಗಿದೆ ನಮ್ಮ ಆಗಿಮನೆ ಕುಲಕ್ಷಯ ಉಂಟಾದಾಗ ಏನಾಗುತ್ತೆ ಕುಲಧರ್ಮಗಳು ಸನಾತನವಾದಂತಹ ನಾನು ಆಗಲೇ ಹೇಳಿದಂತೆ ಎಷ್ಟೋ ಹಳೆಯ ಸಂಪ್ರದಾಯ ನೋಡಿ ನಮಗೆ ಈಗ ಸಿಕ್ಕಿರುವಂತಹ ವೇದಗಳಿಷ್ಟು ಅತ್ಯಲ್ಪ ಅತ್ಯಂತ ಕಡಿಮೆ ವೇದಗಳನ್ನ ಕೈ ಸಿಕ್ಕಿದೆ ಎಲ್ಲಿ ಹೋದ್ರು ಉಳಿದು ಹತಂಜಲಿ ಮಹರ್ಷಿಗಳು ತಮ್ಮ ಭಾಷ್ಯದಲ್ಲಿ ಬರೆದಿದ್ದಾರೆ ಒಂದು ಕಡೆ ಸಾಮವೇದಕ್ಕೆ ಸಹಸ್ರ ಶಾಖೆಗಳಿದ್ದಂತೆ ಸಾವಿರ ಶಾಖೆಗಳು ಸಾಮವೇದಕ್ಕೆ ಇದ್ದಂತೆ ಅಥರ್ವ ವೇದಕ್ಕೆ ಇಪ್ಪತ್ತು ಮೂರು ಇಪ್ಪತ್ತೊಂಬತ್ತು ಶಾಖೆಗಳಿದ್ದವು ಯಜುರ್ವೇದದಲ್ಲಿ ಒಂದಿಷ್ಟು ಶಾಖೆಗಳಿದ್ದವು ಋಗ್ವೇದದಲ್ಲಿ ಹತ್ತೊಂಬತ್ತು ಶಾಖೆಗಳಿದ್ದವು ಆದರೆ ಇವತ್ತು ತಾಮವೇದಿ ಇರತಕ್ಕಂಥದ್ದು ಮೂರೇ ಶಾಖೆ ಅಥರ್ವ ವೇದ ಇಯೋ ಎಲ್ವೋ ಅನ್ನುವ ರೀತಿಯಲ್ಲಿ ಉಳ್ಕೊಂಡಿದೆ ಶುಕ್ಲ ಶುಕ್ಲ ಯಜುರ್ವೇದ ಅಲ್ಲಿ ಇಲ್ಲಿ ಬದುಕಿದೆ ಕೃಷ್ಣ ಯಜುರ್ವೇದ ತಕ್ಕ ಮಟ್ಟಿಗೆ ಇಲ್ಲೆಲ್ಲ ಇದೆ ಋಗ್ವೇದವೂ ಇದೆ ಆದರೆ ಅಲ್ಲಿರ್ತಕ್ಕಂಥದ್ದು ಕೇವಲ ಒಂದು ಶಾಖೆ ಋಗ್ವೇದವಿದೆ ಬಾಷ್ಕದ ಶಾಖೆ ಅಂತ ಹೀಗೆ ಅಷ್ಟೇ ಶಾಖೆಗಳನ್ನು ಎಲ್ಲಿ ಹೋದವು ಸಂಪ್ರದಾಯ ನಷ್ಟವಾದ ಎಷ್ಟೋ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಈ ಕೆಲವೊಂದು ಕೊಟೇಷನ್ ಕೊಡ್ತಾ ಇದ್ದಾರೆ ಶಂಕರ ಭಗವತ್ಪಾದರೆ ಆಗಿ ಮತ್ತೆ ಬೇರೆ ಭಾಷೆಕ್ಕಾಗೂ ಆ ಕೊಟೇಶನ್ನು ಎಲ್ಲಿಂದ ಅವರು ತೆಗೆದಿದ್ದಾರೆ ಅಂತ ಹೇಳಿ ಇದುವರೆಗೂ ರೀಸೆಚ್ ಮಾಡಿ ಬರೋರಿಲ್ಲ ಯಾಕೆ ಅಂದರೆ ಅದರ ಸೋರ್ಸೇ ಅವ್ರಿಗೆ ಸಿಕ್ಕಿಲ್ಲ ಅದರ ಮೂಲ ಕೂಡ ಅವ್ರಿಗೆ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಇದ್ರೆ ಸಿಕ್ಕಿಲ್ಲ ಯಾವ ಇಲ್ಲಿಯ ತನಕ ಯಾವ ಯಾವ ಹಸ್ತಪ್ರತಿಗಳು ವಿದ್ವಾಂಸರ ಕೈಗೆ ಸಿಕ್ಕಿವೋ ಯಾವ ಹಸ್ತಪ್ರತಿಗಳಲ್ಲೂ ಕೂಡ ಆ ಒಂದು ಮಂತ್ರದ ಭಾಗ ಇಲ್ಲ ಅಂದರೆ ಎಲ್ಲಿ ಹೋಯಿತು ನಷ್ಟವಾದ ಸೊ ಆ ಒಂದು ಸಂಪ್ರದಾಯ ನಷ್ಟವಾದವು ಆ ಸಂಪ್ರದಾಯಗತವಾಗಿ ಬಂದಂತಹ ಎಲ್ಲ ಏನೇನು ಮೌಲ್ಯಗಳಿತ್ತು ಏನೇನೋ ರತ್ನಗಳಿದೋ ಎಲ್ಲವೂ ನಾಶವಾದ ಎಲ್ಲವೂ ನಾಶವಾಯ್ತು ಹಾಗೆಯೇ ಹಾಗೆ ಆಗಿಬಿಡುತ್ತೀಗ ಅಂತ ಅರ್ಜುನ ಹೇಳ್ತಾ ಇದ್ದಾರೆ ಯಾಕೆ ಇಲ್ಲಿ ಹನ್ನೊಂದಲ್ಲ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಎದುರುಬದ್ರಾಗಿ ನಿಂತ್ಕೊಂಡಿರುವುದರಿಂದ ಅವರು ನಾಶವಾದರೆ ಎಲ್ಲ ಮೌಲ್ಯಗಳು ಕೂಡ ಇಲ್ಲೇ ಈ ಕುರುಕ್ಷೇತ್ರದಲ್ಲೇ ಎಲ್ಲ ಭೂಮಿಗತವಾಗುತ್ತೆ ಧರ್ಮೇ ನಷ್ಟೇ ಈ ಸನಾತನ ಕುಲಧರ್ಮಗಳು ನಷ್ಟವಾದರೆ ಕುಲಂಕೃಸ್ತಂ ಅಧರ್ಮ ಅಧಿಭವಸ್ಥ ಖಂಡಿತವಾಗಿಯೂ ನಂತರ ಅರೆದುಡಿದ ಯಾವ ಒಂದು ಕುಲಧರ್ಮಗಳಾಗಿರ್ತೋ ಇರ್ತವೋ ಅವು ಕೂಡ ಏನಾಗುತ್ತೆ ಭ್ರಷ್ಟವಾಗುತ್ತೆ ಭ್ರಷ್ಟವಾಗುತ್ತೆ ಅದು ಹೇಗೆ ಭ್ರಷ್ಟವಾಗುತ್ತೆ ಅವನೀಗ ಇದು ಕೊಡ್ತಾ ಇದ್ದಾನೆ ಯಾವುದೋ ಸೋಷಿಯೋಲಾಜಿಕಲ್ ಕಾಸ್ ಸಮಾಜಶಾಸ್ತ್ರೀಯ ರೀತಿಯಲ್ಲಿ ಹೇಗೆ ಭ್ರಷ್ಟವಾಗುತ್ತೆ ಕುಲಧರ್ಮ ಅಂತ ಅಧರ್ಮಾಭಿಭವಾ ಕೃಷ್ಣ ಪ್ರದುಷ್ಯಂತ ಕುಲಶ್ರೇಯ ಸ್ತ್ರೀಷು ದುಷ್ಟಾರು ವಾಸ್ನೇಯ ಜಾಯತೆ ವರ್ಣಸಂಕರ ಅಂತ ಇದು ಪದ ಬಂತು ವರ್ಣಸಂಕರವಾದತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಅಧರ್ಮ ಅಭಿವ ಅಧರ್ಮ ಯಾವಾಗ ಒಂದು ಕುಲದಲ್ಲಿ ಬಂದು ಅದರ ತಲೆ ಮೇಲೆ ಮೆಟ್ಟಿಕೊಳ್ಳುತ್ತೋ ಆ ಕುಲವನ್ನು ಹಿಡ್ಕೊಳ್ಳುತ್ತೋ ಹಾಗೇನಾಗುತ್ತೆ ಹೇ ಕೃಷ್ಣ ಕುಲಸ್ತ್ರೀಯ ಆ ಕುಲದ ಸ್ತ್ರೀಯರು ಪ್ರದುಷ್ಯ ನೀಡಿ ಹಾಳಾಗುತ್ತಾರೆ ಕುಲಸ್ತ್ರೀಯರು ಹಾಳಾಗ್ತಾರೆ ಯಾಕೆ ಅಂದರೆ ಯುದ್ಧ ಮಾಡಿದಾಗ ಎಲ್ಲರೂ ನಾ ನಾಶವಾದಾಗ ಮತ್ತೆ ಪುನಃ ಆ ಒಂದು ಫ್ಯಾಮಿಲಿ ನಡೆಸುವಂತಹ ಯಾವ ಒಂದು ಗಂಟು ಇಲ್ ಇಲ್ಲದಿದ್ದಂತಹ ಒಂದು ಸಂದರ್ಭದಲ್ಲಿ ಆಗೇನ್ ಮಾಡಬೇಕಾಗತ್ತೆ ಹೋಯ್ತು ಯಾವ ಒಂದು ಫ್ಯಾಮಿಲಿ ಟ್ರೀ ಇತ್ತು ಅಲ್ಲಿ ವಂಶವೃಕ್ಷ ಅಂತಕ್ಕಂಥದ್ದು ನಾಶವಾಯಿತು ಉಚ್ಛೇದವಾಯಿತು ಕೊನೆಗೆ ಏನಾಯಿತು ಪ್ರದರ್ಶನಂತಿ ಕುಲಸ್ತ್ರೀಯ ಕುಲಸ್ತ್ರೀಯರು ಕೆಟ್ಟು ಹೋಗಬೇಕಾಗತ್ತೆ ಸ್ತ್ರೀಸು ದುಷ್ಟಾಸು ವಾರ್ಷ್ಣೇಯ ಹೇ ವಾರ್ಷ್ಣೇಯ ನೀನು ವೃಷ್ಟಿವಂಶದವನು ನೋಡಿ ವಂಶ ಅಂತ ಇಲ್ಲಿ ತರ್ತಾ ಇದ್ದಾನೆ ನೀನು ವೃಷ್ಟಿವಂಶದವನು ನಿನಗೆ ಗೊತ್ತಿದೆ ವಂಶದ ಮಹಿಮೆಯನ್ನು ಕುಲದ ಮಹಿಮೆಯ ಏನು ಅಂತ ಹೀಗಾಗಿ ತಿಳ್ಕೊ ಸ್ತ್ರೀ ಶು ದುಷ್ಟಾಸುವಾರ್ನೆಯ ಜಾಯತೆ ವರ್ಣ ಸಂಕರ ಕುಲ ಸ್ತ್ರೀಯರು ದುಷ್ಟರಾದರೆ ದೂಷಿತರಾದರೆ ಸಮಾಜದಲ್ಲಿ ವರ್ಣ ಸಂಕರ ಉಂಟಾಗುತ್ತೆ ಅಂತ ಈಗ ಇವನ ಆರ್ಗ್ಯುಮೆಂಟ್ ಇದೆಯಲ್ಲ ಇವನ ಆರ್ಗ್ಯುಮೆಂಟು ಆಗಿನ ಸಮಾಜದ ಸ್ಥಿತಿ ಯಾವ ರೀತಿಯಲ್ಲಿ ಇತ್ತೋ ನಡ್ಕೊಂಡು ಬರ್ತಾ ಇತ್ತೋ ಆ ಒಂದು ದೃಷ್ಟಿಯಿಂದ ನಾವು ನೋಡಬೇಕು ಹೇಗೆ ಅಂತ ಏನಿದು ಅಂತ ಬರುತ್ತೆ ಒಂದು ಕಡೆ ಈ ವರ್ಣ ಸಂಕರ ಉಂಟಾಗುವುದು ಹೇಗೆ ಅಂತ ನಿಜವಾಗಿಯೂ ನಮಗೆ ಈಗಿನ ಸಮಾಜದಲ್ಲಿ ಈ ವರ್ಣ ಸಂಕರದ ಯಾವುದೇ ಒಂದು ಮಹತ್ವ ಇಲ್ಲದೇ ಹೋದರೂ ಕೂಡ ಆಗಿನ ಕಾಲದಲ್ಲಿ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅನ್ನುವಂಥ ಒಂದು ಕುತೂಹಲ ಇರುತ್ತೆ ಆ ಕುತೂಹಲವನ್ನು ನಾವು ತಿಳ್ಕೊಳ್ಳಿಕ್ಕೆ ಇಲ್ಲಿ ತುಂಬ ಸುಂದರವಾಗಿ ಅನುಶಾಸನ ಪರ್ವದಲ್ಲಿ ದಾನಧರ್ಮ ಪರ್ವ ಆ ದಾನ ಧರ್ಮ ಪರ್ವದಲ್ಲಿ ಭೀಷ್ ಪರ್ವ ಯುಧಿಷ್ಠಿರನಿಗೆ ಇದೇ ವಿಷ್ಣು ಶಾಸನ ಬರ್ತಕ್ಕಂತಹ ಯಾವ ಪರ್ವ ಇದೆಯೋ ಅದು ಅನುಶಾಸನ ಪರ್ವ ದಾನ ಧರ್ಮ ಪರ್ವದಲ್ಲಿ ಭೀಷ್ಮಾಚಾರು ಒಂದು ಕಡೆ ಹೇಳ್ತಾನೆ ಯುಧಿಷ್ಠಿರನ ಪ್ರಶ್ನೆ ಅಲ್ಲಿ ಈ ವರ್ಣ ಸಂಕರ ಅಂದರೆ ಏನು ನಾನು ಸ್ವಲ್ಪ ಮಾತ್ರ ತಿಳ್ಕೊಂಡಿದ್ದೇನೆ ವರ್ಣ ಸಂಕರ ಅಂದರೆ ಏನು ಅಂತ ಅದು ಅವನು ಹೇಳ್ತಾನೆ ಅವನೇನು ತಿಳ್ಕೊಂಡಿದ್ದಾನೋ ಅದನ್ನು ಹೇಳ್ತಾನೆ ಮತ್ತೆ ವಿವರಿಸ್ಲಿಕ್ಕೆ ಭೀಷ್ಮಾಚಾರನ ಕೇಳ್ತಾನೆ ಅರ್ಥಾತ್ ಲೋಭಾತ್ ವಾ ಕಾಮಾತ್ ವರ್ಣಾನಮ್ ಶಾಪ್ಯ ನಿಶ್ಚಯ ಅಜ್ಞಾನ ವಾಪಿ ವರ್ಣಾನಾಂ ಜಾಯತೆ ವರ್ಣ ಸಂಕರ ಇದಿಷ್ಟನ್ನು ನಾನು ಕೇಳಿದ್ದೇನೆ ಹೇ ತಾತ ಅರ್ಥಾತ ಲೋಭ ಹಣದ ಆಸೆಯಿಂದಲೋ ಕಾಮದಿಂದಲೋ ಅಥವಾ ಇನ್ನೊಬ್ಬ ಯಾವ ವರ್ಣದವನು ಎಂಬ ನಿಶ್ಚೆ ಇಲ್ಲದೇ ಇರತಕ್ಕಂತಹ ಸಂದರ್ಭದಲ್ಲಿ ಅಜ್ಞಾನ ಅಥವಾ ಅಜ್ಞಾನದಿಂದಲೋ ವರ್ಣಾನಾಂ ಜಾಯತೆ ವರ್ಣಸಂಕರ ವರ್ಣಗಳಲ್ಲಿ ಪರಸ್ಪರ ಸಂಕರ ಉಂಟಾಗುತ್ತದೆ ಸಂಕರ ಅಂದರೆ ಮಿಕ್ಸ್ಚರ್ ಅಂತ ಏರುಪೇರು ಉಂಟಾಗುತ್ತೆ ಈ ವರ್ಣ ಸಂಕರ ಏನೇನು ನಾನು ಹೇಳಿದ್ದೇನೆಯೋ ನನಗೆ ಇದರ ವಿವರ ಗೊತ್ತಿಲ್ಲ ನೀವು ದಯವಿಟ್ಟು ಯಾವುದು ವರ್ಣ ಸಂಕರ ಯಾವುದು ವರ್ಣ ಸಂಕರ ಅಲ್ಲ ಅನ್ನೋದು ವಿವರ್ತಿ ಅಂತ ಯುಧಿಷ್ಠರ ಭೀಷ್ಮಾಚಾರ್ಯ ಕಳ್ಕೊಂಡಾಗ ಭೀಷ್ಮರು ತುಂಬ ಸುಂದರವಾಗಿ ಇಲ್ಲಿ ಪ್ರತಿಯೊಂದು ಶ್ಲೋಕದಲ್ಲಿಯೂ ಒಂದೊಂದು ಹೆಸರನ್ನು ಬರ್ಕೊಂಡು ಹೋಗ್ತಾರೆ ಅದು ಆಗಿನ ಕಾಲಕ್ಕೆ ಪ್ರಸ್ತುತ ನಾವು ತಿಳ್ಕೊಡ್ಬೇಕು ಅರ್ಜುನ ಯಾವ ಕಾಲದಲ್ಲಿ ಯಾವ ಸಾಮಾಜಿಕ ಸ್ಥಿತಿಯಲ್ಲಿ ನಿಂತುಕೊಂಡು ಮಾತನಾಡ್ತಾ ಇದ್ದಾನೆಯೋ ಆ ಒಂದು ಕಾಲಕ್ಕೆ ಇದು ಪ್ರಸ್ತುತ ಆದ್ದರಿಂದ ಅಲ್ಲಿ ಅವರು ಹೇಳ್ತಾರೆ ಭೀಷ್ಮಾಚಾರ್ಯ ಅದರ ಸಾರಾಂಶ ಇಷ್ಟು ತುಂಬ ಕುತೂಹಲವಾಗಿರ ಹೇಗೆ ಅಂದರೆ ಪ್ರಜಾಪತಿ ಅಂತಕ್ಕಂಥವನು ನಾಲ್ಕು ವರ್ಣವನ್ನು ಮಾತ್ರ ಸೃಷ್ಟಿ ಮಾಡಿದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಶ್ಯೂದರ ಅನ್ನುವಂಥ ನಾಲ್ಕು ವರ್ಣಗಳನ್ನು ಸೃಷ್ಟಿ ಮಾಡಿದ ಬ್ರಾಹ್ಮಣನಿಗೆ ನಾಲ್ಕು ಹೆಂಡತಿಯರು ಇಟ್ಟಿದ್ದರು ಅವನು ಆ ನಾಲ್ಕು ಜನ ಹೆಂಡತಿಯಲ್ಲಿ ಅವನಿಗೆ ಬ್ರಾಹ್ಮಣ ಹಾಗೂ ಕ್ಷತ್ರಿಯ ಸ್ತ್ರೀಯರಲ್ಲಿ ಯಾವ ಸಂತಾನ ಪ್ರಾಪ್ತವಾಗ್ತಿತ್ತೋ ಆ ಸಂತಾನವು ಬ್ರಾಹ್ಮಣ ಸಂತಾನವೆಂದೇ ಆಗ್ತಿತ್ತು ಹಾಗೆಯೇ ವೈಶ್ಯ ಸಂತಾನ ಹಾಗೂ ಶೂದ್ರ ಸ್ತ್ರೀಯ ಯಾವ ಒಂದು ಗರ್ಭದಲ್ಲಿ ಉತ್ಪತ್ತಿಯಾದಂತಹ ಶಿಶು ಇತ್ತೋ ಅದು ಆಯಾಸ್ತ್ರೀಯ ಗುಣವನ್ನೇ ಅಂದರೆ ಆಯಾಸ್ತ್ರೀಯ ಜಾತಿಯನ್ನೇ ಹೊಂದುತ್ತಿತ್ತು ಅಂದರೆ ವೈಶ್ಯಸ್ತ್ರೀಯರಲ್ಲಿ ಹುಟ್ಟಿದಂತಹ ಮಗ ವೈಶ್ಯ ಹಾಗೂ ಶೂದ್ರ ಸ್ತ್ರೀಯರಲ್ಲಿ ಹುಟ್ಟಿದಂತಹ ಮಗ ಶೂದ್ರನಾಗುತ್ತಿತ್ತು ಹಾಗೆಯೇ ಕ್ಷತ್ರಿಯ ಕ್ಷತ್ರಿಯನ್ನು ಕೇವಲ ಮೂರು ಪತ್ನಿಯರನ್ನು ಹೊಂದಬೋದಿತ್ತು ಒಂದು ಕ್ಷತ್ರಿಯ ಕುಲ ಇನ್ನೊಂದು ವೈಶ್ಯಕುಲ ಹಾಗೂ ಶೂದ್ರ ಕುಲ ಕ್ಷತ್ರಿಯ ಹಾಗೂ ವೈಶ್ಯ ಪತ್ನಿಯಲ್ಲಿ ಹುಟ್ಟಿದಂತಹ ಸಂತಾನ ಯಾವುದಿತ್ತೋ ಆ ಸಂತಾನ ಕ್ಷತ್ರಿಯ ಜಾತಿಯದಾಗಿತ್ತು ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದಂತಹ ಆ ಮಗು ಯಾವುದಿತ್ತೋ ಅದಕ್ಕೆ ಉಗ್ರ ಅನ್ನುವಂತಹ ಹೆಸರು ಶೂದ್ರ ಅಂದರೆ ಶೂದ್ರನೇ ಅದಕ್ಕೆ ಉಗ್ರ ಅಂತ ಹೆಣ್ಣು ಹಾಗೆಯೇ ಹಿಂದೆ ಬ್ರಾಹ್ಮಣ ಬ್ರಾಹ್ಮಣನಿಗೆ ಯಾವ ಶೂದ್ರ ಇದರಲ್ಲಿ ಪತ್ನಿಯಲ್ಲಿ ಮಗ ಹುಡ್ತಿದ್ನೋ ಅವನು ಪಾರಶವ ಅನ್ನುವಂತಹ ಹೆಸರನ್ನ ಅವನು ಪಡಿತಿದ್ದ ನಂತರ ವೈಶ್ಯನಿಗೆ ಇಬ್ಬರು ಪತ್ನಿಯರು ಹೊಂದಿಕೊಳ್ಳುವಂತಹ ಅಧಿಕಾರವಿತ್ತು ಒಂದು ವೈಶ್ಯ ಹಾಗೂ ಶೂದ್ರ ಇವನ ವೈಶ್ಯ ಹಾಗೂ ಶೂದ್ರ ಎರಡೂ ಸ್ತ್ರೀಯರಲ್ಲಿ ಹುಟ್ಟಿದಂತಹ ಸಂತಾನ ಯಾವುದಿತ್ತೋ ಅದು ವೈಶ್ಯ ಜಾತಿಯದ್ದೇ ಆಗಿದೆ ಹಾಗೆಯೇ ಶೂದ್ರನಿಗೆ ಕೇವಲ ಶೂದ್ರ ಸ್ತ್ರೀಯರಲ್ಲಿ ಮಾತ್ರ ಸಂತಾನ ಉತ್ಪತ್ತಿ ಅಧಿಕಾರವಿತ್ತು ಅವರಿಬ್ಬರಿಗೆ ಹೋಗಿರುವಂತಹ ಸಂತಾನ ಸೂತ್ರಜಾತಿಯದ್ದು ಅಂತ ಅನ್ಕೊಳ್ತಾರೆ ಈಗ ಇದಿಷ್ಟು ಕೂಡ ಅನುಲೋಮ ಅಂತ ಬರುತ್ತೆ ಅನುಲೋಮ ಮತ್ತೆ ಪ್ರತಿಲೋಮ ಅಂತ ಹೇಳ್ತಾರೆ ಇದನ್ನ ಎರಡನೆಯ ಮಹಾಯುದ್ಧದಲ್ಲಿ ಮತ್ತು ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಜರ್ಮನ್ ಬಯಾಲಜಿಸ್ ಮತ್ತೆ ಡೆನ್ಮಾರ್ಕ್ ಹಾಲೆಂಡ್ ಬಯಾಲಜಿಸ್ಟ್ ಅವರು ಆಗ ತುಂಬ ಪ್ರಶಸ್ತವಾದಂತಹ ಒಂದು ಇದು ಹತ್ತೊಂಬತ್ತನೇ ಇಪ್ಪತ್ತನೇ ಶತಮಾನದ ಆದಿಯಲ್ಲಿ ಯುಜಿನಿಕ್ಸ್ ಅಂತ ಹೇಳ್ತಾರೆ ಅವರು ಅದನ್ನು ಜೆನೆಟಿಕ್ ಜೆನೆಟಿಕಲ್ ಸೈನ್ಸಲ್ಲಿ ಯುಜಿನಿಕ್ಸ್ ಅಂತ ಹೇಳ್ತಾರೆ ಅಂದರೆ ಆರಿಸಿ ಆರಿಸಿ ಒಂದು ಸಂತಾನವನ್ನು ಅವನು ಒರೆಸಿಕೊಂಡು ಅದರಲ್ಲಿ ಉತ್ತಮವಾದಂತಹ ಪ್ರಜೆಯನ್ನು ಉತ್ಪಾದನೆ ಮಾಡುವಂತಹ ಒಂದು ವ್ಯವಸ್ಥೆ ಇದು ಹೇಗೆ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇದರ ಒಂದು ಫಿಲಾಸಫಿ ಪ್ರಕಾರ ಇದು ತುಂಬ ಡೇಂಜರಸ್ ಕೂಡ ಹೌದು ಯಾಕೆ ಅಂತ ಹೇಳಿದ್ರೆ ಇದನ್ನು ಹಿಟ್ಲರ್ ಬಳಸ್ಕೊಂಡಿದ್ದೆ ಅವನು ಬಳಸ್ಕೊಂಡು ಇದನ್ನ ನಾವು ಏನು ಮಾಡಿದ್ರು ಕೂಡ ಈ ಕೊನೆಯಲ್ಲಿ ಜೂಸ್ ಅನ್ನೋರು ಬರಬಾರ್ದು ಅವ್ರ ಕೊನೆಯಲ್ಲಿ ಎಕ್ಸ್ಟರ್ಮಿನೇಟ್ ಆಗಬೇಕು ಈ ಇದರಿಂದ ಈ ಇಡೀ ಜಗತ್ತಿಂದ ಅವರ ಆ ಜನಾಂಗ ಅಂತಕ್ಕಂಥ ಇದಾಗಬೇಕು ಆರ್ಯನ್ ಜನಾಂಗ ಅಂತ ನಾನು ಯಾವುದಕ್ಕೆ ಇಡೀತಿದ್ದೀನೋ ಅದು ಮಾತ್ರ ಉಳಿಬೇಕು ಅನ್ನುವಂತಹ ಒಂದು ದುರುಪಯೋಗದಿಂದ ಅವನು ಅದನ್ನು ಬೆಳೆಸ್ಕೊಂಡ ಆಮೇಲೆ ಅದು ತನ್ನಿಂದ ತಾನೇ ಸಮಾಜದ ಬಿದ್ದು ಹೋಯಿತು ಅದಕ್ಕೆ ತುಂಬ ಅಪೋಸಿಷನು ಬಂತು ಏನೇ ಇದೆ ಆ ಒಂದು ಪರಿಕಲ್ಪನೆ ನಾನೇನು ಹೇಳ್ತಾ ಇದ್ದೀನೋ ಆ ಪರಿಕಲ್ಪನೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಶ್ರಮಾಂಗದ್ದು ಇತ್ತು ಅಂತ ಹೇಳ್ತೇವೆ ಆದರೆ ಇಲ್ಲಿ ಇರ್ತಕ್ಕಂಥ ಯಾವ ವರ್ಣ ಅಂತ ನಾವು ಹೇಳ್ತೇವೋ ಅದು ಗುಣಕರ್ಮ ವಿಭಾಗ ಭಗವಂತ ಹೇಳ್ತಾನೆ ನಾಲ್ಕನೇ ಅಧ್ಯಾಯದಲ್ಲಿ ಹೇಳ್ತಾನೆ ಗುಣ ಮತ್ತು ಅವನದು ಮಾಡ್ತಕ್ಕಂತಹ ಕರ್ಮ ಸತ್ವರಜತಮೋ ಗುಣ ಹಾಗೂ ಅವರವರು ಏನೇನು ಕರ್ಮವನ್ನು ಪಡ್ಕೊಂಡು ಬಂದರೂ ತನ್ನ ಹಿಂದಿನ ವಂಶದಿಂದ ಆಯಾ ಕರ್ಮಕ್ಕನುಗುಣವಾಗಿ ಅದೊಂದು ಕ್ಲಾಸಿಫಿಕೇಶನ್ ಅಷ್ಟೆ ಸಮಾಜವನ್ನು ನಿಯಂತ್ರಣದ ಒಂದು ಆರ್ಡರ್ನಲ್ಲಿ ಸ್ಥಿತಿಯಲ್ಲಿ ಇಡಲಿಕ್ಕೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಆದ್ಯತೆಗಳು ಇರಲಿಲ್ಲ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ ಈ ಆದ್ಯತೆ ಇದೆಯಲ್ಲ ಪ್ರಿವಿಲೇಜ್ ಈ ಪ್ರಿವಿಲೇಜ್ ಮಾತ್ರ ಸಮಾಜವನ್ನು ಹೊಡೆಯೋದೇ ಹೊರತು ವರ್ಣ ಸಮಾಜವನ್ನು ಹೊಡೆಯುವುದಲ್ಲ ಇದನ್ನು ಅತ್ಯಂತ ನಿಮಗೆ ಸ್ವಾರಸ್ಯಕರವಾಗಿ ಸ್ವಾಮಿ ವಿವೇಕಾನಂದರು ತಮ್ಮ ಕ್ಯಾಸ್ಟ್ ಇನ್ ಸೊಸೈಟಿ ಅನ್ನುವಂತಹ ಲೆಕ್ಚರ್ನಲ್ಲಿ ತುಂಬಾ ಸುಂದರವಾಗಿ ತಿಳಿಸ್ಕೊಂಡಿದ್ದಾರೆ ಈಗ ಇದಿಷ್ಟು ಕೂಡ ಅನುಲೋಮ ವಂಶ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದು ತೋರಿಸ್ಬಿಟ್ಟು ಪ್ರತಿಲೋಮದ ವಂಶೋತ್ಪತ್ತಿಯನ್ನು ಹೇಳ್ತಾರೆ ಅನುಲೋಮದ ವಂಶೋತ್ಪತ್ತಿಯಲ್ಲಿ ವರ್ಣ ಸಂಕರ ಅದನ್ನು ವರ್ಣ ಸಂಕ್ರಾಂತ ಹೇಳುವುದಿಲ್ಲ ಪ್ರತಿರೋಧದ ವಂಶೋತ್ಪತ್ತಿ ಏನಿದೆಯೋ ಅಂದರೆ ಶೂದ್ರ ಮನ ಬ್ರಾಹ್ಮಣ ಸ್ತ್ರೀ ಕ್ಷತ್ರಿಯ ಸ್ತ್ರೀ ಅಥವಾ ವೈಶ್ಯ ಸ್ತ್ರೀಯಲ್ಲಿ ಸಂತಾನೋತ್ಪತ್ತಿ ಮಾಡಿದರೆ ಆಗ ಹುಟ್ಟುವಂತಹ ಸಂತಾನಕ್ಕೆ ಚಂಡಾಲ ಎಂದು ಹಾಗೆ ಕ್ಷತ್ರಿಯ ಆದವನು ಬ್ರಾಹ್ಮಣ ಸ್ತ್ರೀಯಲ್ಲಿ ಸಂತಾನೋತ್ಪತ್ತಿ ಮಾಡಿದರೆ ಆ ಸಂತಾನಕ್ಕೆ ಸೂತ ಅಂತ ಹೇಳ್ತದೆ ಅವನು ರಥ ನಡೆಸುವಂತಹ ಇನ್ನಿತರ ಕಾರ್ಯಗಳನ್ನು ಸಮಾಜದಲ್ಲಿ ಮಾಡಿಕೊಂಡು ಬರ್ತಾನೆ ಹಾಗೆಯೇ ವೈಶ್ಯ ಅನ್ನೋನು ಬ್ರಾಹ್ಮಣ ಸ್ತ್ರೀಯಲ್ಲಿ ಸಂತಾನೋತ್ಪತ್ತಿ ಮಾಡಿದರೆ ವೈದೇಹ ಅನ್ನುವಂತಹ ಸಂತಾನವನ್ನು ಪಡಿತಾನೆ ಅದೊಂದು ಜಾತಿಯಾಗಿ ನಂತರ ಅದೊಂದು ಬೆಳವಣಿಗೆ ಅದನ್ನು ಪಡೀತರೆ ಅಂಥವರು ಈ ಅಂತಃಪುರದ ರಕ್ಷಣೆ ಹಾಗೂ ಅಂತಸ್ಪುರದಲ್ಲಿ ಯಾವ್ಯಾವ ಕೆಲಸವನ್ನು ಮಾಡಬೇಕೋ ಆ ಕೆಲಸದಲ್ಲಿ ನೀವು ಇನ್ನೂ ಅವರಿಗೆ ಮೌಗ್ಗಲ್ಯ ಅಂತರೂ ಕೂಡ ಹೇಳ್ಬೋದು ಹಾಗೆಯೇ ವೈಶ್ಯ ಅವನು ಕ್ಷತ್ರಿಯ ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿ ಮಾಡಿದ್ರೆ ಆ ಸಂತಾನಗಳು ಒಂದೇ ಮಾಗದ್ರ ಆಗ್ತಾ ಇದ್ರು ಒಂದೇ ಮಾಗದ ಅಂತ ಹೇಳಿದ್ರೆ ಹೊಗಳಬಟ್ಟರು ಅಂತ ಹೇಳ್ತೀವಲ್ಲ ಈ ರಾಜನ ಅಧಾನದಲ್ಲಿ ಹೊಗಳ್ತಾರಲ್ಲ ಬಹು ಪರಾ ಪರಾ ಹೇಳ್ತಾರಲ್ಲ ಹಾಗೆ ಇನ್ನೊಬ್ಬರ ಪ್ರಶಂಸೆಯನ್ನು ಮಾಡಿ ಏನು ಆದಾಯ ಬರ್ತದೆಯೋ ಆ ಆದಾಯದಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಹಾಗೆ ಶೂದ್ರರು ಕ್ಷತ್ರಿಯ ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿ ಮಾಡಿದ್ರೆ ಅದಕ್ಕೆ ನಿಷಾದ ಅಂತ ಹೇಳ್ತಾರೆ ಅಂದರೆ ಮೀನು ಹಿಡಿಯುವಂತಹ ಯಾವ ಕಸುಬನ್ನು ಮಾಡ್ತಾ ಇದ್ರು ಅವರು ನಿಷಾದರು ಅಂತ ಹಾಗೆ ಶೂದ್ರರು ವೈಶ್ಯ ಸ್ತ್ರೀಯರಲ್ಲಿ ಸಂತಾನ ಉತ್ಪತ್ತಿ ಮಾಡಿದರೆ ಅದಕ್ಕೆ ಆಯೋಗವ ಅಂತ ಆ ಸಂತಾನಕ್ಕೆ ಹೆಸರು ಅವರೆಲ್ಲ ಬಡ್ಡಿಯನ್ನು ಅಂದರೆ ಬಡ್ಡಿಯನ್ನು ತೆಗೆದುಕೊಂಡು ಅದರ ಮೇಲೆ ಜೀವನವನ್ನು ನಡೆಸುವಂತಹ ಜೀವನವನ್ನು ನಡೆಸ್ಕೊಂಡು ಬರ್ತಾಯಿದ್ರು ಹೀಗೆ ಹೋಗುತ್ತೆ ಆಮೇಲೆ ಅಲ್ಲಿ ಹೇಳ್ತಾನೆ ्राह्मण्यां संप्रजा कुलपांसना मतिमतां श्रेष्ठ वर्णशंकर वर्णशंकर गु अंत के जातली हमु अत मेलमेल जानिंत मेलमेल जा ಆಗ ಹುಟ್ಟುವಂತಹ ಸಂತಾನಗಳಿಗೆ ಮಾತ್ರ ವರ್ಣಶಂಕರ ಅಂತ ಹೆಸರು ಹೊರತು ಅಂದರೆ ಪ್ರತಿಲೋವ ಇದಕ್ಕೆ ಮಾತ್ರ ವರ್ಣ ಸಂಕರ ಅಂತ ಹೆಸರು ಹೊರತು ಅನುಲೋಮವಾದಂತಹ ಯಾವ ಸಂತಾನ ಇತ್ತು ಅದಕ್ಕೆ ವರ್ಣ ಸಂಕರ ಅಂತ ಹೆಸರು ಇಲ್ಲ ಹೀಗೆ ಇದನ್ನ ನಾವು ತಿಳ್ಕೊಳ್ಬೇಕಂದ್ರೆ ವರ್ಣ ಸಂಕರ ಅಂತ ಬಂತಲ್ಲ ಇದು ನನ್ನ ಮನಸ್ಸಲ್ಲಿ ಉಳ್ಕೊಂಡಿರ್ತೀವಿ ಏನಿದು ವರ್ಣ ಸಂಕರ ಯಾಕಂದ್ರೆ ನಮ್ಮ ವರ್ಣಸಂಕರ ಮತ್ತು ಅದು ಅರ್ಥವೇ ಗೊತ್ತಿಲ್ಲ ಹೀಗೆ ಇಲ್ಲಿ ಅವನು ಈ ಒಂದು ಆರ್ಗ್ಯುಮೆಂಟ್ ಅನ್ನ ಇರ್ತಾ ಇದ್ದಾನೆ ಯಾರೋ ಅರ್ಜುನ ತುಂಬಾ ಲೆಜಿಟಿಮೇಟ್ ಆಗಿರುವಂತಹ ಆರ್ಗ್ಯುಮೆಂಟ್ ಆಗಿನ ಕಾಲಕ್ಕೆ ಅತ್ಯಂತ ತರ್ಕಬದ್ಧವಾದಂತಹ ಅತ್ಯಂತ ನ್ಯಾಯಯುತವಾದಂತಹ ವಾದ ಸರಣಿ ಇದು ಅಲುಗಾಡ್ಲಿಕ್ಕಾಗುತ್ತದೆ ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಆರ್ಗ್ಯುಮೆಂಟು ನಾವು ತಿಳ್ಕೊಳ್ಬೇಕು ಅರ್ಥಶಾಸ್ತ್ರ ಮತ್ತು ಧರ್ಮಶಾಸ್ತ್ರ ಅಂತ ಎರಡಿದೆ ಯಾವಾಗ ಅರ್ಥಾಸ್ತ್ರ ಹಾಗೂ ಧರ್ಮಶಾಸ್ತ್ರದ ಅಲ್ಲಿರ್ತಕ್ಕಂತಹ ಉಪದೇಶಗಳಿಗೆ ಅಥವಾ ನಿಯಮಗಳಿಗೆ ಪರಸ್ಪರ ಏನು ವಿರೋಧ ಕಂಡು ಬಂದರೆ ಅರ್ಥಶಾಸ್ತ್ರವನ್ನು ತ್ಯಜಿಸಿ ಧರ್ಮಶಾಸ್ತ್ರವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಡಬೇಕು ಚೆನ್ನಾಗಿ ಕಲೆದಿರಬೇಕು ಹಿಂದೆ ಹೋದರೆ ಕನ್ಫ್ಯೂಷನ್ ಆಗುತ್ತೆ ಇದರಲ್ಲಿ ಹೀಗಿಳಿದ್ದಾರೆ ಅದರಲ್ಲಿ ಹಾಗೆಳಿದ್ದಾರೆ ಇದರಲ್ಲಿ ಹಾಗೆಳಿದ್ದಾರೆ ಇದರಲ್ಲಿ ಹಾಗೆ ಹೇಳಿದ್ದಾರೆ ಎಲ್ಲ ಗೊಂದುಲಾಗ್ತಾ ಇದೆಯಾ ಅದನ್ನ ಶಾಸ್ತ್ರಕಾರರೇ ನಮಗೆ ಕೊಟ್ಟಿದ್ದಾರೆ ಯಾವಾಗ ಅರ್ಥಶಾಸ್ತ್ರ ಹಾಗೂ ಧರ್ಮಶಾಸ್ತ್ರ ಧರ್ಮಶಾಸ್ತ್ರ ಯಾವಾಗಲೂ ಕೂಡ ಮಾನವನನ್ನು ಮಾತ್ರ ನೋಡಿ ಅವನು ಆಧ್ಯಾತ್ಮಿಕವಾಗಿ ವಿಕಾಸ ಹೊಂದಲು ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ನಿಯಂತ್ರಣ ಮಾಡುವಂತಹ ಶಾಸ್ತ್ರ ಧರ್ಮಶಾಸ್ತ್ರ ಮಾನವನನ್ನು ಎತ್ತಿ ಹಿಡಿಯತಕ್ಕಂಥದ್ದು ಆ ಶಾಸ್ತ್ರ ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಹಾಗಲ್ಲ ಮನುಷ್ಯನನ್ನ ಸಮಾಜದ ಒಂದು ಅಂಗವಾಗಿ ನೋಡುತ್ತೆ ಅರ್ಥಶಾಸ್ತ್ರ ಇಕನಾಮಿಕ್ಸ್ ಅಲ್ಲ ಇಕನಾಮಿಕ್ಸ್ ಇಸ್ ಅ ಪಾರ್ಟ್ ಆಫ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ನಾವೀಗ ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿಬಿಡ್ತೇವೆ ಅರ್ಥಶಾಸ್ತ್ರ ಇಕನಾಮಿಕ್ಸ್ ಅಂತ ಆಗಿನ ಕಾಲದಲ್ಲಿ ಅರ್ಥಶಾಸ್ತ್ರ ಅಂದ್ರೆ ಕೇವಲ ಇಕನಾಮಿಕ್ಸ್ ಅಲ್ಲ ಒಬ್ಬ ರಾಜ್ ಒಬ್ಬ ರಾಜ್ಯಭಾರ ಮಾಡಬೇಕಾದ್ರೆ ಏನು ಅವರ ಸಪ್ತ ಅಂಗಗಳಿದ್ವೋ ಸಪ್ತ ಅಂಗಗಳು ಒಂದು ರಾಜ್ಯ ನಡೆಸಬೇಕಾದ ಏಳು ಅಂಗಗಳು ಯಾವಿದ್ವೋ ಕೋಟೆ ಅವನ ಮಿತ್ರರು ಹಾಗೆ ಕೋಶ ಮಂತ್ರಿಗಳು ಇದೆಲ್ಲ ಯಾವಿಕ್ಕೋ ಆ ಒಂದು ಅಂಗಕ್ಕೆ ಸಂಬಂಧಪಟ್ಟಂತಹ ನಡೆಸಬೇಕು ಅವನು ಯಾವ ದೃಷ್ಟಿಯನ್ನು ನೋಡ್ತಾ ಇದ್ದ ಹೀಗೆ ಇವನೊಬ್ಬ ಮನುಷ್ಯ ಅಂದರೆ ಒಬ್ಬ ಸಮಾಜದ ಅಂಗ ಅಷ್ಟೇ ಇವನು ಸಮಾಜದಲ್ಲಿ ಒಂದು ಧರ್ಮವನ್ನು ನೆಲೆಗೊಳಿಸಬೇಕಾದ್ರೆ ಹೇಗೆ ನಡ್ಕೊಳ್ಬೇಕು ಹಾಗೆ ಹೊಂದ್ಕೊಳ್ಬೇಕು ಅದಕ್ಕಿಂತ ವ್ಯತಿರೇಕ ಹೋದರೆ ಅವನು ಶಿಕ್ಷೆ ಕೊಡ್ತೇನೆ ರಾಜನ ಕೆಲಸ ಅದು ಆದರೆ ಧರ್ಮಶಾಸ್ತ್ರ ಹಾಗಲ್ಲ ಧರ್ಮಶಾಸ್ತ್ರದ ಕೆಲಸ ಏನು ಅಂದರೆ ಒಬ್ಬ ವ್ಯಕ್ತಿಯನ್ನು ಮೃಗತ್ವದಿಂದ ಮನುಷ್ಯತ್ವದಡೆ ಮನುಷ್ಯತ್ವದಿಂದ ದೈವತ್ವದ ನಡೆ ಒಯ್ಯುವಂತಹ ಶಾಸ್ತ್ರವೇ ಧರ್ಮಶಾಸ್ತ್ರ ಇದು ಚೆನ್ನಾಗಿ ನಮ್ಮ ಮನಸ್ಸಲ್ಲಿ ಪ್ರಿಂಟ್ ಆಗಿರ್ಬೇಕು ಇದರ ಉದ್ದೇಶ ಬೇರೆ ಅದರ ಉದ್ದೇಶ ಬೇರೆ ಆದ್ದರಿಂದ ನಮಗೆ ಇದು ಯಾವ ಅತ್ಯಂತ ಮುಖ್ಯವಾದಂಥ ಉದ್ದೇಶವನ್ನು ಇಟ್ಕೊಂಡು ಬಂದಿದೆಯೋ ಧರ್ಮಶಾಸ್ತ್ರ ಅದನ್ನೇ ನಾವು ಅನ್ನಿಸ್ಬೇಕು ಆ ಒಂದು ಇದನ್ನು ತಗೊಂಡ್ರೆ ಅರ್ಜುನನ ಯಾವ ಒಂದು ವಾದಸರಣಿ ಇದೆಯೋ ಅತ್ಯಂತ ಪ್ರಬಲವಾಗಿದೆ ಅತ್ಯಂತ ಪ್ರಬಲವಾಗಿದೆ ಅಲ್ಲಾಗಲಿಕ್ಕಾಗೋದಿಲ್ಲ ಅವನು ಹೇಳಿದ್ದರು ಸರಿ ಸರಿ ಸರಿ ಆದರೆ ಮುಂದೆ ಬರುತ್ತೆ ಯಾಕೆ ಈ ವಾದ ಅಂತಕ್ಕಂಥದ್ದು ದೋಷಯುಕ್ತ ಅನ್ನೋದನ್ನು ಎರಡನೇ ಅಧ್ಯಾಯದಲ್ಲಿ ಭಗವಂತನೆಯೇ ತೋರಿಸ್ತಾನ ಎರಡನೇ ಅಧ್ಯಾಯದಲ್ಲಿ ಭಗವಂತನೇ ತೋರಿಸ್ತಾನೆ ಅದಕ್ಕೋಸ್ಕರ ಎಷ್ಟೊಂದು ಜನ ಕಮೆಂಟೇಟರ್ ಯಾರು ಭಾಷೆ ಬರೆದಿದ್ದಾರೋ ಅವರೆಲ್ಲ ಎರಡನೆಯ ಅಧ್ಯಾಯದ ಹನ್ನೊಂದು ಅಥವಾ ಹನ್ನೆರಡನೆಯ ಶ್ಲೋಕದಿಂದ ಶುರು ಹೊರತು ಹಿಂದೆ ಯಾವುದು ಎಲ್ಲ ಇದಕ್ಕೆ ಒಂದು ಪೀಠಿಗೆಯಾಗಿ ಇಟ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ ಅವರನ್ನು ತೋರಿಸ್ಕೊಂಡು ಹೋಗಿದ್ದಾರೆ ಏನು ಅಂತ ಶಂಕರು ಬರೆದಿರುವಂಥ ಭಾಷೆ ಒಂದು ಅದ್ಭುತವಾದಂಥ ಭಾಷೆ ಕೇವಲ ಒಂದೇ ಒಂದು ಪ್ಯಾರಾದಲ್ಲಿ ಅವರು ಈ ಇವನಿಗೆ ಉಂಟಾದಂತಹ ಯಾವ ಆಧ್ಯಾತ್ಮಿಕ ಸಮಸ್ಯೆ ಧಾರ್ಮಿಕ ಸಮಸ್ಯೆ ಅದೆಲ್ಲವನ್ನೂ ಕೂಡ ಅದರಲ್ಲಿ ಬಟ್ಟಿಗಿಳಿಸಿದ್ದಾರೆ ಇಷ್ಟಕ್ಕೆ ಇಳಿಸ್ಬಿಟ್ಟಿದ್ದಾರೆ ಅದನ್ನು ಓದಿದ್ರೆ ನನಗೆ ಇಡೀ ಈ ಒಂದನೇ ಅಧ್ಯಾಯದ ಭಾರ ಏನೋ ಅದು ಗೊತ್ತಾಗುತ್ತೆ ಇಷ್ಟಕ್ಕಲ್ಲ ಇದು ಎಲ್ಲಿ ದೋಷ ಇದೆ ನಮ್ಮ ಮಾತಿನಲ್ಲಿ ಅನ್ನೋದು ಗೊತ್ತಾಗುತ್ತೆ ಹೀಗೆ ಅವನು ಹೇಳ್ತಾನೆ ಈ ವರ್ಣ ಸಂಕರ ಉಂಟಾಗುತ್ತೆ ಅಂದ್ಬಿಟ್ಟ ನಂತರ ಹೇಳ್ತಾನೆ ಸಂಕರೋ ನರಕಯೈವ ಕುಲಘ್ನಾಂ ಕುಲಸ್ಥಿತ ಪತಂತಿ ಪಿತರೋ ಯೇಶಾ ಲುಪ್ತಸಿರೋದ ಕ್ರಿಯಾ ಹೀಗೆ ಹೇಳ್ದ ನಾನು ಯಾಕೆ ವರ್ಣ ಸಂಕರ ಆಗಬಾರದು ಅಂತ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಂಕರೋ ನರಕ ಯೈವ ಕುಲಘ್ನಾಂ ಕುಲಸ್ಥಿತ ಯಾರು ಈ ಕುಲದ ನಾಶವನ್ನು ಮಾಡಿದ್ದಾನೆಯೋ ಅದಕ್ಕೆ ಕಾರಣನೋ ಅಂದ್ರೆ ನಾವುಗಳು ಮತ್ತು ಆ ಕುಲ ಯಾವದ ನಾಶವಾಗಿದೆಯೋ ಆ ಕುಲಕ್ಕೂ ಕೂಡ ಈ ವರ್ಣಸಿಕರ ಅಂತಕ್ಕಂಥದ್ದು ನರಕವನ್ನು ತಂದುಕೊಡ್ತದೆ ನರಕವನ್ನು ತಂದುಕೊಡ್ತದೆ ಅದು ಹೇಗೆ ಸಿ ಇಲ್ಲಿದೆ ಸಿ ಏಷಾ ಸಿ ಕಾರಣ ಹೇಳ್ತಾ ಇದ್ದಾರೆ ಏನು ಕಾರಣ ಅಂದ್ರೆ ಪತಂತಿ ಪಿತರೋ ಯಶಾಂ ದುೋದಕ್ರಿಯಾ ಯಾರು ಯಾರು ಈ ಕುಲದ ಪಿತರರು ಅಂದರೆ ದೇಹವನ್ನ ತೊರೆದು ಹೋಗಿರ್ತಕ್ಕಂತಹ ಯಾವ ಹಿರಿಯರಿದ್ದಾರೆಯೋ ಪಿತರ ಪಿತರು ಪಿತೃದೇವತೆಗಳು ಅಂತೂ ಕೂಡ ಕರಿಬೋದು ಈ ಪಿತರ ಅನ್ನುವಂಥ ಶಬ್ದ ಇದೆಯಲ್ಲ ಅದಕ್ಕೆ ಎರಡು ಅರ್ಥ ಇದೆ ಒಂದನೆಯದಾಗಿ ಅದೊಂದು ಲೋಕ ಪಿತೃಲೋಕ ಅಂತ ನಾವು ಕರಿತೇವೆ ಈ ಪಿತೃಲೋಕದಲ್ಲಿ ಯಾರ್ಯಾರು ಅದಕ್ಕೆ ತಕ್ಕಂಥ ಅಧಿಕಾರಿಗಳು ಆ ಪುಣ್ಯ ಮಾಡಿ ಹೋಗ್ತಾರೆಯೋ ಅವರೆಲ್ಲ ಪಿತೃಗಳೇ ನಮ್ಮ ಹಿರಿಯರಲ್ಲಿ ಯಾರ್ಯಾರು ದೇಹವನ್ನು ಬಿಡ್ತಾರೋ ಪಿತೃಲೋಕಕ್ಕೆ ಸಂಬಂಧಪಟ್ಟಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಹೋಗಿ ಸೇರುವಂಥ ಲೋಕ ಪಿತೃಲೋಕ ಇನ್ನು ಆ ಲೋಕ ಅಂತ ಒಂದು ಇದೆಯಲ್ಲ ಅವ್ರನ್ನ ಬರಮಾಡ್ಕೊಳ್ಬೇಕಲ್ಲ ಅವ್ರು ಬರಮಾಡ್ಕೊಳ್ಬೇಕೋ ಅದಾದ ಮೇಲೆ ಅವ್ರನ್ನ ವಾಪಸ್ ಕಳಿಸ್ಬೇಕಲ್ಲ ಪುಣ್ಯ ಮುಗಿದ ಮೇಲೆ ಅದಕ್ಕೊಂದು ಇನ್ಚಾರ್ಜ್ ಬೇಡವಾ ಅಲ್ಲಿ ಒಂದು ಲೋಕ ಅಂದಮೇಲೆ ಒಂದು ಇನ್ಚಾರ್ಜ್ ಅಂತ ಬೇಕು ಪ್ರತಿಯೊಂದು ಇದೊಂದು ಬಿಲ್ಡಿಂಗ್ ಇದಕ್ಕೊಂದು ಇನ್ಚಾರ್ಜ್ ಅಂತ ಇದ್ದಾರೆ ಹಾಗೆ ಪ್ರತಿಯೊಂದು ಲೋಕಕ್ಕೂ ಒಂದು ಇನ್ಸ್ ಆಗ್ ಅಂತಿರ್ತಾರೆ ಅವರು ಯಾರು ಅಂತ ಹೇಳಿದ್ರೆ ಅದಾಗಲೇ ಸಾಕಷ್ಟು ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ಹೊಂದಿ ತಮ್ಮ ಪ್ರಾರಬ್ಧ ವರ್ಷದಿಂದ ಇನ್ನುಳಿದಂತಹ ಯಾವ ಒಂದು ಆ ಶರೀರದ ಇದಿದೆಯೋ ಕಷ್ಟ ನಷ್ಟಗಳು ಸುಖ ದುಃಖಗಳು ಪ್ರಾರಬ್ಧ ಆದಮೇಲೆ ಇದ್ದೇ ಇರುತ್ತೆ ಅಂತ ಆದರೆ ಅವ್ರು ಕಟ್ಟುವುದಿಲ್ಲ ಅದನ್ನು ತೀರ್ಪುಕೊಳ್ಳಿಕ್ಕೆ ಆಯಾ ಲೋಕದಲ್ಲಿ ಭಗವಂತನೇ ನೇಮಿಸಿದಂತಹ ಆ ವ್ಯಕ್ತಿಗಳು ಪಿತೃಗಳು ಅಗ್ನಿಶ್ವಾರ್ಥಗಳು ಅಂತ ಹೇಳ್ತಾರೆ ಅಗ್ನಿಶ್ವಾರ್ಥರೇ ಮುಂದಾದವು ಇವರೆಲ್ಲ ಅಲ್ಲೇ ಇದ್ಕೊಂಡಿರ್ತಾರೆ ಅವಾಗೂ ಅಲ್ಲೇ ಇರ್ತಾರೆ ತಮ್ಮ ಒಂದು ಪ್ರಾರಬ್ಧ ಅಂತ ಕಳೆದ ಮೇಲೆ ಇದ್ದಕ್ಕಿದ್ದ ಹಾಗೆ ಬ್ರಹ್ಮ ಬ್ರಹ್ಮೈತ್ಯ ಅಲ್ಲಿಲ್ಲ ಅವ್ರದ್ದು ಅವರಿಗೆ ಸಂಬಂಧಪಟ್ಟಂಥ ಆ ಪಿತೃಶರೀರನ್ನು ಅಲ್ಲೇ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಅವರು ಬ್ರಹ್ಮದಲ್ಲಿ ಲೀನವಾಗ್ತಾರೆ ಇನ್ನುವರ್ವರಿದ್ದಾರೆ ಯಾವ ಪುಣ್ಯ ವಶದಿಂದ ಹೋದವರು ಅವರು ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ವೆಹಿಕಲ್ ಹೋಗ್ತಾರೆ ಬರ್ತಾರೆ ಅಲ್ಲದೆ ಅದೇನು ಸ್ಟಾಪ್ ಇಲ್ಲ ಹಾಗೆ ಇದು ಪಿದೃಲೋಕ ಅಲ್ಲ ಈ ಪಿತೃಗಳು ಯಾರಿದ್ದಾರೆ ಅವರು ಇಲ್ಲಿ ಮಾಡಿದಂತಹ ಪಿಂಡದಾನದ ಮೇಲೆ ಮತ್ತು ತಮ್ಮ ವಂಶಜರು ಮಾಡಿದಂತಹ ಪುಣ್ಯಕರ್ಮಗಳು ಅವ್ರಿಗೂ ಕೂಡ ಸ್ವಲ್ಪ ಹೋಗುತ್ತದೆ ಪುಣ್ಯಕರ್ಮಗಳು ಆ ಪುಣ್ಯಕರ್ಮಗಳನ್ನು ಅವರು ಆ ಭಾಗಕ್ಕೆ ಹೋಗಬೇಕು ಅದರಿಂದ ಅವರು ಅಲ್ಲಿ ಜೀವಿಸ್ತಾರೆ ಯಾವಾಗ ಅವರಿಗೆ ಪಿಂಡೋದಕ ಕೊಡುವಂತಹ ಪುಣ್ಯದಾನ ಮಾಡುವಂತಹ ಸಂತಾನವೇ ಇಲ್ವೋ ಅವಾಗೇನಾಗುತ್ತೆ ಅವರು ಕೂಡ ತಮ್ಮ ಸ್ಥಾನದಿಂದ ಚ್ಯುತರಾಗ್ತಾರೆ ಅವರಿಗೂ ಕೂಡ ಕಷ್ಟ ನೋಡಿ ಎಷ್ಟೆಲ್ಲ ಅವರು ಪಿತೃಲೋಕದವರೆಗೂ ಹೋಗಿಬಿಟ್ಟಿದ್ದಾನಾಗಲೇ ಅಮ್ಮ ಆರ್ಗ್ಯುಮೆಂಟಲ್ಲಿ ಕೇವಲ ಮನುಷ್ಯ ಲೋಕ ಅಲ್ಲ ಕೃಷ್ಣ ನೋಡೋ ನೀನೇನಾದರೂ ನಾನು ಬ ಕಡೆ ಬಡಿಯದೆ ಯುದ್ಧ ಮಾಡಿಸಿದರೆ ಪಿತೃಲೋಕ ತನಕ ಇದ್ರಿಗೆ ಕಟ್ಟು ಹೋಗುತ್ತೆ ಆದ್ದರಿಂದ ಹುಷಾರ ದೋಷೈತೈ ಕುಲಘನಾಕರ ಕಾರಕೈ ಉತ್ಸಾಧ್ಯತೆ ಜಾತಿಧರ್ಮ ಕುಲಧರ್ಮಶ್ಚ ಶಾಶ್ವತ ಕುನೇ ಪುನಃ ಪುನಃ ಅದನ್ನೇ ಹೇಳ್ತಾ ಇದ್ದಾನೆ ಮನಸ್ಸಲ್ಲಿ ಗಟ್ಟಿಯಾಗಿ ಕೃಷ್ಣನಿಗೆ ಇದನ್ನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿಸ್ಬಿಟ್ಟು ಈ ಯುದ್ಧದಿಂದ ಈಗಲೇ ವಾಪಸ್ ಬಡ ಹೋಗೋಣ ಅಂತ ಅನ್ಸ್ಬಿಟ್ಟಿದೆ ಅದೇನು ಅಂದರೆ ಅವ್ಯಕ್ತವಾದಂತಹ ಭಯ ನಿಜವಾಗಿಯೂ ಅರ್ಜುನಿಗೆ ಭಯ ಇಲ್ಲ ಮುಂದೆ ಬರುತ್ತೆ ಆದರೆ ಕೃಷ್ಣ ಅವನನ್ನು ಕ್ಲೈಬ್ಯಂ ಮಾಗಮ ಪಾರ್ಥ ಅಂತ ಹೇಳಿದ ಷಂಡತನವನ್ನು ಬಿಡು ಹೇಳಿತನವನ್ನು ಬಿಡು ಅಂತ ಹೇಳಿದ ಕೃಷ್ಣನೇ ಹೇಳಬೇಕಾದ್ರೆ ಇದು ಕುಳ್ಳಲ್ಲ ನಿಜವಾಗಿ ಅವನಿಗೆ ಭಯ ಬಂದದ್ದು ಸತ್ಯ ಅರ್ಜುನ ಅಂತ ಮಹಾವೀರ ಆದರೂ ಕೂಡ ಭಯ ಬಂದಿದೆ ಹೇಗೆ ಅನ್ನೋದನ್ನ ಅಲ್ಲೇ ಹೇಳ್ತೇನೆ ಇಲ್ಲಂತೂ ಅವನಿಗೆ ಈಗ ಯುದ್ಧದಿಂದ ನಿವೃತ್ತವಾಗಬೇಕಾಗಿದೆ ರಿಟೈರ್ಮೆಂಟ್ ತಗೋಬೇಕಾಗಿದೆ ಈಗ ಯುದ್ಧದಿಂದ ಮೊದಲು ಹೋಗಿ ಓಡೋಗ್ಬೇಕು ಸನ್ಯಾಸ ತಗೋಬೇಕು ಅಂದರೆ ಅದಕ್ಕೆ ಈಗ ಸನ್ಯಾಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ದೋಷೈತೈ ನಾನು ಹಿಂದೆ ಹೇಳಿದಂತಹ ಈ ಎಲ್ಲ ದೋಷಗಳನ್ನು ಕುಲಘ್ನಾನ ವರ್ಣಸಂಕರಕಾರಕೈ ಈ ಕುಲವನ್ನು ನಾಶ ಮಾಡಿದವರ ಹಾಗೂ ಅದರಿಂದ ಉಂಟಾದಂತಹ ಯಾವ ಸಮಾಜದಲ್ಲಿ ವರ್ಣಗಳಲ್ಲಿ ಬೆರಕೆ ಉಂಟಾಗುತ್ತೋ ಆ ವರ್ಣಗಳ ಬೆರಕೆಯಿಂದ ಏನಾಗತ್ತೆ ಜಾತಿ ಧರ್ಮಗಳು ಏನಾಗುತ್ತೆ ಜಾತಿ ಧರ್ಮಗಳು ಉತ್ಸಾಧ್ಯತೆ ನಾಶ ಮಾಡಲ್ಪಡುತ್ತದೆ ನಾಶವಾಗುತ್ತೆ ಕುಲಧರ್ಮಗಳು ಕೂಡ ಶಾಶ್ವತವಾದಂತಹ ಕುಲ ಧರ್ಮಗಳು ಮೌಲ್ಯವನ್ನು ಕೊಡ್ತಕ್ಕಂತಹ ಕುಲ ಧರ್ಮಗಳು ಕೂಡ ನಾಶವಾಗುತ್ತೆ ಉತ್ಸನ್ನ ಕುಲ ಧರ್ಮಾ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತ ವಾತೋವೀತ್ಯನುಶುಶ್ರುಮಾ ಈಗ ಇದು ಕೇವಲ ನನ್ನ ಆರ್ಗ್ಯುಮೆಂಟ್ ಅಲ್ಲ ಕೃಷ್ಣ ನಾನು ಹಿಂದೆ ಋಷಿಗಳಿಂದ ಕೇಳಿದ್ದೇನೆ ಕೂಡ ಅನುಶುಶ್ರಮಾ ಹೀಗೆಂದು ನಾನು ಕೇಳಿದ್ದೇನೆ ಹೀಗೆಂದು ನಾವು ಕೇಳಿದ್ದೇವೆ ವೇದದಲ್ಲಿ ಕೇಳಿದ್ದೇವೆ ವೇದದಲ್ಲಿ ಹೀಗೆ ಹೇಳಿದ್ದಾರೆ ಏನರು ಉತ್ಸನ್ನ ಮನುಷ್ಯಾಣಾಂ ಜನಾರ್ದನ ಏ ಜನಾರ್ದನ ಜನಾರ್ದನ ಅಂದರೆ ಇನ್ನೊಂದು ಅರ್ಥ ಇದೆ ಯಾರು ಯಾರನ್ನ ಜನರು ತಮ್ಮ ಇಷ್ಟಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆಯೋ ಬಳಿ ಸಾರುತ್ತಾರೆಯೋ ಅವನು ಜನಾರ್ದನ ಯಾರು ತಮ್ಮ ಇಷ್ಟಸಿದ್ಧಿಗೋಸ್ಕರ ಅವನನ್ನು ಬಳಿ ಸಾರುತ್ತಾರೆಯೋ ಅವನೇ ಈಗ ನನ್ನ ಇಷ್ಟ ಸಿದ್ಧಿ ಇದೆ ಹೇ ಜನಾರ್ದನ ಏನೋ ಯುದ್ಧದಿಂದ ಮೊದಲು ನಿವೃತ್ತನಾಗಬೇಕು ರಿಟೈರ್ಮೆಂಟ್ ಆಗಬೇಕೋ ಆದ್ರಿಂದ ನಿನ್ನೀಗ ಕೇಳ್ತಾ ಇದ್ದೀನಿ ನೀನೇ ಈಗ ಇನ್ಕ್ರೂಮೆಂಟು ಈ ಯುದ್ಧ ರಂಗದಿಂದ ನಾನು ವಾಪಸ್ ಕರ್ಕೊಂಡು ಹೋಗಿ ನೀನು ಮತ್ತೆ ಯಾಕೆ ಹೇಳ್ತೇನೆ ಮದ್ವಿಲ್ ಬಾ ಮದ್ವಿಲ್ ಬಾ ಅಂತ ಹೇಳಿದ್ಮೇಲೆ ಈಗ ವಾಪಸ್ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದು ಮನುಷ್ಯಾಣ ಉತ್ತಮ ಕುಲಧರ್ಮಾಣ ಕುಲಧರ್ಮಗಳು ನಾಶವಾದಂತಹ ಮನುಷ್ಯರ ಮನುಷ್ಯರಿಗೆ ಏನುಂಟಾಗುತ್ತೆ ಅಂದರೆ ನರಕೇ ನಿಯತಂ ವಾಸ ಬವ ನರಕದಲ್ಲಿ ನಿತ್ಯವಾದಂತಹ ವಾಸ ಅಂದರೆ ಅಲ್ಲಿಂದ ರಿಟರ್ನ್ ಟಿಕೆಟ್ ಇಲ್ವಾ ಅಂತೆ ಅಲ್ಲಿಂದ ಒಂದೇ ಒನ್ ವೇ ಟಿಕೆಟ್ ಆ ಒನ್ ವೇ ಟಿಕೆಟ್ ನರಕಕ್ಕೆ ತಗೊಳ್ಬೇಕಾಗತ್ತೆ ಯಾರಿಗೆ ಕುಲಧರ್ಮ ನಾಶವಾಗಿದೆಯೋ ಅಂತಹ ಜನರಿಗೆ ಅಂತಹ ಮನುಷ್ಯರಿಗೆ ಅವರಿಗೆ ನರಕದಲ್ಲಿ ಅವರು ಏನು ಮಾಡಬೇಕಾಗತ್ತೆ ಸಹಸಹಿಸಬೇಕಾಗತ್ತೆ ಆದ್ದರಿಂದ ಹೀಗಂತ ನಾನೆಲ್ಲ ಹೇಳ್ತಾ ಇರೋದು ವೇದ ಹೇಳ್ತಾ ಇದೆ ಅನುಷುಷ್ಕ್ರಮ ಅಂದರೆ ಅದು ಈಗ ವೇದದಲ್ಲೂ ಕೂಡ ಈ ಮಾತು ಈ ರೀತಿಯ ಪದ ಬಂದಿದೆ ಅನುಷುಷ್ಟುಮಾ ಶುಷ್ಟುರಿವೆ ಈ ರೀತಿಯ ಪದಗಳು ಏನು ನಾವು ಕೂಡ ನಮ್ಮ ನಮ್ಮ ಒಂದು ಕಪೋಲ ಕಲ್ಪಿತವಾದಂತಹ ಉಪದೇಶವನ್ನು ಕೊಡ್ತಾ ಇಲ್ಲ ನಾವು ಹಿಂದೆ ಇದೇ ಸಂಪ್ರದಾಯದಲ್ಲಿ ಯಾವ ಋಷಿಮುನಿಗಳು ಕೇಳ್ಕೊಂಡು ಬಂದಿದ್ರೋ ಅದನ್ನೇ ನಾವಿಲ್ಲಿ ಹೇಳ್ತಾ ಇದ್ದೇವೆ ಅಹೋವತ ಮಹತ್ಪಾಪಂ ಕಟ್ಟು ವ್ಯವಸಿತ ವಯಂ ಯದ್ರಾಜ್ಯ ಸುಖಲೋಭೇನ ಹಂತು ಸ್ವಜನ ಈಗ ತನ್ನಂತಾನೇ ಬೈಕೊಳ್ತಾ ಇದ್ದಾನೆ ತಮ್ಮಂತಾವೇ ಬೈಕೊಳ್ತಾ ಇದ್ದಾನೆ ಡಿಪ್ರೆಷನ್ ಅಂದರೆ ಹೀಗೆ ಡಿಪ್ರೆಷನ್ ಹೋದ ಇದೆ ಯಾವಾಗ ಮೋಹಾವೇಶದಿಂದ ಧಾರ್ಮಿಕ ಬುದ್ಧಿಯನ್ನು ಆರೋಪ ಮಾಡಿಕೊಂಡು ಈ ಇಲ್ಲಿ ನಡೀತಾ ಇರುವಂತಹ ಧರ್ಮಯುದ್ಧವನ್ನು ನರಕಕ್ಕೆ ಕಾರಣ ಅಂತ ಆರ್ಗ್ಯೂ ಮಾಡಿದ್ಮೇಲೆ ಇಷ್ಟು ಆರ್ಗ್ಯೂ ಮಾಡಿದ್ಮೇಲೆ ಅವನ ಗಟ್ಟಿಯಾಗಿ ಕೊಟ್ಟಿದ್ದೆ ತನ್ನ ಆರ್ಗ್ಯೂ ಕರೆಕ್ಟ್ ಅಂತ ತನ್ನ ಆರ್ಗ್ಯುಮೆಂಟ್ ಏನು ಮಾಡಿದ ವಾದ ಅದು ಪರ್ಫೆಕ್ಟ್ ಕರೆಕ್ಟ್ ಅಯ್ಯೋ ನಾನು ಕರೆ ಇದು ಈ ಒಂದು ಸರಿ ಹೋದ್ಮೇಲೆ ಈ ಆರ್ಗ್ಯುಮೆಂಟಿಂದ ಈಗ ಯುದ್ಧ ನಾಗ್ತಾ ಇಲ್ಲ ಯಾಕಂದರೆ ಯಾರೂ ಮುಂದೆ ಬರ್ತಾ ಇಲ್ಲ ಯುದ್ಧ ನಿಲ್ಸಬೇಕು ಅಂತ ಈ ಯುದ್ಧ ಮಾಡಲೇಬೇಕು ನರಕ ತಪ್ಪಿದ್ದದ್ದು ಅಲ್ಲವೇ ಇಲ್ಲ ನರಕಕ್ಕೆ ಹೋಗಲೇಬೇಕಾಗುತ್ತೆ ಹೀಗಾಗಿ ಅವನಿಗೆ ಡಿಪ್ರೆಷನ್ ಉಂಟಾಗಿದೆ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಅಹೋ ಬತ ಅಂತ ಇದೆರಡು ಎಕ್ಸ್ಪ್ರೆಷನ್ ಇದೆಯಲ್ಲ ಅಹೋ ಬತ ಅಂದರೆ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ ಅಯ್ಯೋ ಅಂತ ಅದು ಅಹೋ ಬತ ಅಂದರೆ ಅಯ್ಯೋ ಅಂತ ಆ ಎಕ್ಸ್ಪ್ರೆಷನ್ಗೆ ಸಂಸ್ಕೃತದಲ್ಲಿ ಅವ್ಯೇಗಿರುವುದು ದುಃಖವನ್ನು ಆಶ್ಚರ್ಯವನ್ನು ಹೇಳ್ತಕ್ಕಂತಹ ಈ ಎರಡು ಅವ್ಯಯಗಳು ಅಹೋಬತ ಅಂತ ಎರಡು ಒಟ್ಟು ಬರುತ್ತೆ ಅಹೋಬತ ಮಹತ್ಪಾಪಂ ಕರ್ತು ವ್ಯವಸಿತ ನಾವು ಇಂತ ಮಹಾಪಾಪವನ್ನು ಅಂದರೆ ನರಕಕ್ಕೆ ಕಾರಣವಾಗುವಂತಹ ಮಹಾಪಾಪವನ್ನು ಮಾಡಲಿಕ್ಕೆ ಹೊರಟಿದ್ದೇವೆಲ್ಲ ಪಾಂಡವರು ಯದ್ರಾಜ್ಯ ಸುಖ ಲೋಭೇನ ಹಂತು ಯಾವ ಪಾಪ ಕಾರ್ಯವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ರೆ ರಾಜ್ಯ ಒಂದೆಷ್ಟು ಐದು ಗ್ರಾಮ ಆ ಐದು ಗ್ರಾಮದ ಆಸೆಗೋಸ್ಕರ ರಾಜ್ಯ ಸುಖದ ಆಸೆಗೋಸ್ಕರ ಅದೇನು ಆಸೆ ಅಲ್ಲ ಲೋಭ ತಾವು ತಮ್ಮ ಮೇಲೆ ಲೋಭದ ಆರೋಪವನ್ನು ಹೊರಿಸ್ಕೊಂಡ್ಬಿಟ್ಟ ಏನು ನೋಡಿ ಲೋಭ ಇದ್ದಿದ್ದು ಅವರಿಗೆ ದುರ್ಯೋಧನಾದಿಗಳಿಗೆ ಅವನು ಹಿಂದೆ ಏನು ಹೇಳ್ದ ಇಲ್ಲಿ ಅವನೊಂದು ಹೇಳ್ದ ಹಿಂದೆ ಒಂದು ಬಂತಿ ಯಾವುದೋ ಯಜ್ಞಪೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಅಂತ ಅವರಿಗೆ ಹೇಳ್ದ ಕೌರವರಿಗೆ ಅವರೇ ಲೋಭದಿಂದ ಅವರ ಮನಸ್ಸು ಆವಿಷ್ಟವಾಗಿದೆ ಹೀಗಾಗಿ ಅವರು ಯುದ್ಧ ಮಾಡಲಿಕ್ಕೆ ಈಗ ಅಂತ ಇಲ್ಲಿ ಪುನಃ ನೋಡಿ ಅವನಿಗೆ ಎಷ್ಟು ಕನ್ಫ್ಯೂಷನ್ ಉಂಟಾಗಿದೆ ಅಂತ ಧರ್ಮದ ವಿಷಯ ಕನ್ಫ್ಯೂಷನ್ ಉಂಟಾಗಿದೆ ಅಂತ ಇಲ್ಲೇ ಈಗ ಹೇಳ್ತಾ ಇದ್ದಾನೆ ತಾವೇ ಲೋಭದಿಂದ ಈಗ ಯುದ್ಧದಲ್ಲಿ ತೊಡಗುತ್ತಾ ಇದ್ದೇವೆ ಅಂತ ನೋಡಿ ಯದ್ರಾಜ್ಯ ಸುಖ ಲೋಭೇನ ಅಂತು ರಾಜ್ಯದ ಸುಖದ ಲೋಭದಿಂದ ನಮ್ಮ ನಮ್ಮ ಸ್ವಜನರನ್ನೇ ಕೊಲ್ಲಲಿಕ್ಕೆ ಹೊರಟಿರುವಂತಹ ನಾವು ಮಹತ್ ಪಾಪವನ್ನ ಮಾಡಲಿಕ್ಕೆ ಇದ್ದೇವೆ ಅಂತ ಯಡಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ ಧಾರ್ತರಾಷ್ಟ್ರಣೇ ಹನ್ಯುಃ ತಮೆ ಕ್ಷೇಮತರಂ ಭವೇ ಈಗ ಆ ಡಿಪ್ರೆಷನ್ನ ಕೊನೆಯ ಪಾಯಿಂಟ್ಗೆ ಹೋಗ್ತಾ ಇದ್ದಾನೆ ಏನದು ಅಂತ ಹೇಳಿದ್ರೆ ಸೂಸೈಡ್ ಅಲ್ಲ ಪ್ರೋಚ ತಾನಾಗ ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮನಸ್ಥಿತಿಯು ಹೇಗೆ ಬರ್ತಾ ಇದೆ ನೋಡಿದ ಒಂದು ವೇಳೆ ಮಾಂ ನನ್ನನ್ನು ಅಪ್ರತೀಕಾರಂ ಅಂದರೆ ನಾನಾಗ ನಾನೇ ಮೊದಲು ಯುದ್ಧ ಮಾಡದೇ ಇರತಕ್ಕಂತಹ ನನ್ನನ್ನು ನಾನು ಬಾಣ ಚಲಾಯಿಸುವುದಿಲ್ಲ ನಾನೀಗ ತೀರ್ಮಾನ ಮಾಡಿದ್ದೇನೆ ಕಾಂಠೀಯವನ್ನು ಎತ್ತಿಕೊಳ್ಳುವುದಿಲ್ಲ ಬಾಣವನ್ನು ಬಿಡುವುದಿಲ್ಲ ಪ್ರತೀಕಾರವನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಅವ್ರು ಏನು ಮಾಡೋದು ಮಾಡಿಕೊಳ್ಳಿ ಅಶಸ್ತ್ರವನ್ನು ಯಾರು ನಾನ ಅಶಸ್ತ್ರ ನನ್ನ ಕೈಯಲ್ಲಿ ಶಸ್ತ್ರ ಇಲ್ಲ ಬಿಟ್ಬಿಟ್ಟಿದ್ದೇನೆ ಶಸ್ತ್ರ ಸನ್ಯಾಸ ಮಾಡಿದ್ದೇನೆ ಶಸ್ತ್ರಪಾಣಯ ಅವರುಗಳು ಯಾರು ಅವರ ಕೈಯಲ್ಲಿ ಶಸ್ತ್ರ ಇದೆ ಯಾರು ದುರ್ಯೋಧನಾದಿಗಳು ಭೀಷ್ಮಾದಿಗಳು ದ್ರೋಣಾದಿಗಳು ಅವರ ಕೈಯಲ್ಲಿ ಶಸ್ತ್ರ ಇದೆ ಅವರ ಶಸ್ತ್ರವನ್ನು ಇಟ್ಕೊಂಡವರು ಒಂದು ವೇಳೆ ಶಸ್ತ್ರವನ್ನು ಇಟ್ಕೊಂಡೇ ಇರ್ತಕ್ಕಂತಹ ಇಟ್ಕೊಂಡೇ ಇರ್ತಕ್ಕಂತಹ ಪ್ರತೀಕಾರವನ್ನು ಬಯಸದೇ ಇರತಕ್ಕಂತಹ ನನ್ನನ್ನು ಯಾರವರು ಧಾರತರಾಷ್ಟ್ರ ಧೃತರಾಷ್ಟ್ರನ ಕಡೆಯವರಾದಂತಹ ಇವರು ರಣೇ ಈ ಯುದ್ಧರಂಗದಲ್ಲಿ ಈ ಯುದ್ಧದಲ್ಲಿ ಹನ್ಯು ಒಂದು ವೇಳೆ ನನ್ನನ್ನು ಕೊಂದರೂ ಕೂಡ ತತ್ ಅದು ಮೇ ನನಗೆ ಕ್ಷೇಮ ತರಂಭವೇ ಅದು ನನಗೆ ಎಲ್ಲಕ್ಕಿಂತ ಹೆಚ್ಚು ಕ್ಷೇಮ ಅಂತ ಕ್ಷೇಮ ಅಲ್ಲ ಕ್ಷೇಮ ತರ ಇದು ನೋಡಿ ಡಿಪ್ರೆಷನ್ನ ಅತ್ಯಂತ ಕೆಳಗಡೆ ಬಾಟಮ್ ಪಿಟ್ ಅಂತ ಹೇಳ್ತೀವಲ್ಲ ಅದು ಬರೀ ಕ್ಷೇಮ ಅಲ್ಲ ಕ್ಷೇಮ ತರ ಅದೇ ಕ್ಷೇಮ ನಮಗಿಂತೋ ನಾವು ಅವರನ್ನು ಕೊಲ್ಲೋಕೆಂತೋ ಅವರೆಲ್ಲರೂ ಸೇರಿ ನನ್ನನ್ನು ಕೊಲ್ಲುವುದು ಕ್ಷೇಮ ಅಂತ ಹೇಳಿ ಇಷ್ಟು ಹೇಳಿದ ಮೇಲೆ ಈಗ ಸಂಜಯ ನಿರತರಾಶನಿಗೆ ಹೇಳ್ತಾ ಇದ್ದಾನೆ ಇವನು ಮಾನಸಿಕ ಸ್ಥಿತಿಯನ್ನು ವಿವರಿಸ್ತಾ ಸಂಜಯವ್ವಾಜ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಷತೆ ವಿವೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ಧ ಮಾನಸ ಇವನ ಮಾನಸಿಕ ಸ್ಥಿತಿಯನ್ನು ಧೃತರಾಶನಿಗೆ ಹೇಳಲ್ಲ ಬಹುಶಃ ಧೃತರಾಶನಿಗೆ ಅಮೃತ ಕೊಡದಷ್ಟು ಅತ್ಯಂತ ಸುಖವಾಯಿತು ಯುದ್ಧ ನಿಂತೋಯಿತ ಈಗ ಯಾಕೆ ಏನು ಮುಕ್ತ ಹೀಗೆ ಹೇಳಿದಂತಹ ಅರ್ಜುನ ಅರ್ಜುನನು ಸಂಖ್ಯೆಯೇ ಸಂಖ್ಯೆ ಅಂದರೆ ಯುದ್ಧದಲ್ಲಿ ಇಲ್ಲಿ ಕೆಲವು ವ್ಯಾಖ್ಯಾಕಾರರು ಈಗ ಕೆಲವರಿದ್ದಾರೆ ಅವರು ಏನು ಹೇಳ್ತಾರೆ ಅಂದರೆ ಸಂಖ್ಯೆ ಅಂತ ಆಗಬಾರದು ಸಂಖ್ಯೆಯದು ಸಂಖ್ಯೆಯಲ್ಲ ಸಂಖ್ಯೆ ಅಂತ ಕೋಶಕಾರರೇ ತಬ್ಬರ್ದಿದ್ದಾರೆ ಅಂತ ಹೇಳ್ತಾರೆ ಇದು ಅಧಿಕ ಪ್ರಸಂಗದ ಮಾತು ಅಂತ ಹೇಳಬೇಕಿದೆ ಯಾಕೆ ಅಂದರೆ ಸರಿಯಾದಂತಹ ಈ ವ್ಯಾಕರಣ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಮಾಡಿದೆ ಭಾಷೆಗೆ ಕೋಶಕಾರರು ಸುಮ್ಮನೆ ತಮ್ಮ ತಲೆಗೆ ಹೊರದಿದ್ದನ್ನು ಕೋಶದಲ್ಲಿ ಅವರು ಬರೆಯುವುದಿಲ್ಲ ಆಗಿನ ಕಾಲದಲ್ಲಿ ಶಿಷ್ಯರು ಯಾವ ರೀತಿಯಾಗಿ ಭಾಷೆಯನ್ನು ಉಪಯೋಗಿಸ್ತಾ ಇದ್ರೋ ಆ ಭಾಷೆಯಲ್ಲಿರ್ತಕ್ಕಂಥ ವಕ್ಯಾಬಿಲರಿ ಶಬ್ದ ಶಕ್ತಿ ಏನಿತ್ತೋ ಅದನ್ನು ಜೋಡಿಸಿ ಅವರ ಕೋಶವನ್ನು ಬೈತಾರೆ ಇಂತಹ ಕೋಶವನ್ನು ಅವರು ಬರೆದಿರಬೇಕಾದರೆ ಎಲ್ಲ ಕಡೆ ಸಂಖ್ಯೆ ಅಂತಿರಬೇಕಾದರೆ ಈ ವ್ಯಾಖ್ಯಾಕಾರರು ಸ್ವಲ್ಪ ಅಧಿಕ ಪ್ರಸಂಗ ಮಾಡಿ ಇದು ಸಂಖ್ಯೆ ಅಲ್ಲ ಸಂಖ್ಯೆ ಅಂತ ಹೇಳ್ತಾರೆ ಆದರೆ ಅದು ತಪ್ಪು ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಸಂಖ್ಯಾ ಅನ್ನುವಂತಹ ಶಬ್ದ ಸಂಖ್ಯೆ ಅನ್ನುವಂತಹ ಶಬ್ದ ಏನನ್ನು ತಿಳಿಸುತ್ತೆ ಅಂದರೆ ಯುದ್ಧ ಈ ಯುದ್ಧದಲ್ಲಿ ಅಲ್ಲ ಯುದ್ಧ ಯಾಕೆ ಅಂತ ಹೇಳಿದ್ರೆ ಸಮ್ಯಕ್ ಖ್ಯಾಪಯತಿ ಅದಕ್ಕೆ ವ್ಯಾಖ್ಯೆ ಇದೆ ಅಂತ ಸುಮ್ ಸುಮ್ಮನೆ ಅಲ್ಲ ಶಬ್ದ ಬಂದಿರೋದು ಸಮ್ಯಕ್ ಖ್ಯಾಪಯತಿ ಕಾತರಾನ್ ಶೂರಾನ್ ಅತ್ರ ಇತಿ ಸಂಖ್ಯಾ ಸಂಖ್ಯ ಸಂಖ್ಯಾ ಅಂದರೆ ಯುದ್ಧರಂಗ ಈ ಯುದ್ಧರಂಗದಲ್ಲಿ ಚೆನ್ನಾಗಿ ಗೊತ್ತಾಗತ್ತಂತೆ ಯಾರು ಶೂರರು ಯಾರು ಹೇಡಿಗಳು ಅಂತ ಎಲ್ಲಿ ಯಾವ ಜಾಗದಲ್ಲಿ ಶೂರರು ಯಾರು ಹೇಡಿಗಳು ಯಾರು ಅಂತ ಗೊತ್ತಾಗುವುದರಿಂದ ಇದಕ್ಕೆ ಸಂಖ್ಯಾತ ಖ್ಯಾಪನ ಅಂತ ಖ್ಯಾಪನ ಅಂದರೆ ಹೇಳುವುದು ಖ್ಯಾ ಪ್ರಕಥನೆ ಅಂತ ಧಾತು ಚಮ್ಮನು ಅಂತ ಉಪಸರ್ಜ ಆದ್ರಿಂದ ಸಂಖ್ಯೆ ಅಂದರೆ ಯುದ್ಧದಲ್ಲಿ ಈ ಯುದ್ಧದಲ್ಲಿ ರಥೋಪಸ್ಥಂ ರಥೋಪಸ್ಥ ಉಪವಿಷತ್ತು ಅವನೇನು ಮಾಡ್ದ ರಥೋಪಸ್ಥೆ ರಥದ ಮೇಲೆ ಇರ್ತಕ್ಕಂತಹ ಅವನು ಕೆಳಕ್ಕೆ ಕುಂತ್ಕೊಂಡು ಬಿಟ್ಟ ಎಲ್ಲಿ ರಥದ ಮೇಲೆ ನಿಂತು ಈಗ ನೋಡ್ತಾ ಇದ್ದವನು ಯಾರ ಒನ್ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ ನೋಡೋಣ ಅಧಿಕ ಪತ್ರಿಕೆಗಳು ಯಾರು ಅಂತಹ ಶೂರದ ಯಾರಿದ್ದಾರೆ ನೋಡೋಣ ಅಂತ ಹೇಳಿದವನು ಈಗ ಅವನ ಸ್ಥಿತಿ ಏನು ಅಂದರೆ ಆ ರಥದಲ್ಲಿ ಕುಂತ್ಕೊಂಡು ಬಿಟ್ಟ ಉಪ ವಿಷ ಹೇಗೆ ಕೂತ್ಕೊಂಡ ಅಂದ್ರೆ ಸುಸ್ತಾಗಿ ಕೂತ್ಕೊಂಡಿದ್ದಲ್ಲ ಶೋಕ ಸಂವಿಕ್ತ ಮಾನಸ ಅವನ ಮನಸ್ಸು ಶೋಕದಿಂದ ಆವರಿಸಲ್ಪಟ್ಟಿದ್ದ ಮುಳುಗಿ ಹೋಯ್ತಂತೆ ಶೋಕದಲ್ಲಿ ಅವನು ಮುಳುಗಿ ಹೋದ ಅವನ ಮನಸ್ಸು ಮುಳುಗಿ ಶೋಕ ಸಂವಿಕ್ತ ಮಾನಸ ಶೋಕದಲ್ಲಿ ಮುಳುಗಿದವನಾಗಿ ವಿಸೃಜರಂ ಚಾ ಬಾಣಗಳ ಸಹಿತವಾದಂತಹ ಬಿಲ್ಲನ್ನು ಕಿತ್ತೊಗೆದು ವಿಸೃಜ್ಯ ಬಿಟ್ಟು ಬಿಟ್ಟು ರಸದಲ್ಲಿ ಸುಮ್ಮನೆ ಕೂತ್ಕೊಂಡ ಇನ್ನು ಯುದ್ಧ ನಡೆಯೋದು ಎಲ್ಲಾದ್ರೂ ಇದೆಯಾ ಅಂತ ಸಂಜೆ ಹೇಳ್ತಾ ಇದ್ದಾನೆ ಹೇರ್ಯ ಇಲ್ಲಿಗೆ ನಮಗೆ ಇನ್ನೊಂದು ಸೂಚನೆ ಗೊತ್ತಾಗುತ್ತಿದೆ ಇದು ಅಧ್ಯಾತ್ಸಶಾಸ್ತ್ರ ಯಾಕೆ ಅಂತ ಕೊನೆಯ ಪದ ಅದರಿಂದ ನಮಗೆ ಒಂದು ಹಿಂಟ್ ಒಂದು ಸೂಚನೆ ಗೊತ್ತಾಗುತ್ತೆ ಶೋಕ ಮೋಹ ಅಂತ ಬುದ್ಧ ಹೇಳಬಹುದು ನಂತರ ಈಗ ಶೋಕ ಅಂತ ಸಂಸಾರ ಅಂದರೆ ಇದು ಎರಡೆ ಏನಲ್ಲ ಸಂಸಾರ ಅಂದ್ರೆ ಏನು ಮೋಹ ಶೋಕ ಮೋಹ ಶೋಕ ಇನ್ನು ಈ ಶರೀರ ಏನು ಸಂಸಾರ ಅಲ್ಲ ಹೆದರ್ಕೋಬೇಡಿ ಈ ಶರೀರದಿಂದ ಇನ್ನು ಸಂಸಾರ ಸಂಸಾರ ಉಂಟಾಗುವುದಿಲ್ಲ ಶರೀರದಲ್ಲಿ ಅಭಿಮಾನ ಇದೆಯಲ್ಲ ಮೋಹದಿಂದ ಅದು ಸಂಸಾರ ಉಂಟಾಗ್ತದೆ ಶರೀರ ಸಂಸಾರ ಕಾರಣ ಅಲ್ಲ ಫ್ಯಾಮಿಲಿ ಸಂಸಾರ ಕಾರಣ ಅಲ್ಲ ಅದರ ಅಭಿಮಾನ ಇದೆಯಲ್ಲ ನನ್ನದು ನಾನು ಅಂತಕ್ಕಂಥದ್ದು ಅದರಿಂದ ಏನಾಗುತ್ತೆ ಅದು ಹಿಡ್ಕೊಂಡು ಅದು ಹಿಡ್ಕೊಂಡ್ಬಿಡುತ್ತೆ ಅದು ಹಿಡ್ಕೊಂಡ್ಬಿಡುತ್ತೆ ನೀವೇ ಅನ್ನ ಹೇಳ್ಕೊಂತಾ ಇದ್ದೀರ ಅದು ಯಾವೊಂದು ಕತೆ ಇದೆಯಲ್ಲ ಇವನು ಹಿಡ್ಕೊಂಡು ಕರಡಿ ಕರಡಿನ ಹಿಡ್ಕೊಂಡು ಬಿಟ್ಟು ಅದು ಇವನು ಹಿಡ್ಕೊಳ್ತು ಫಸ್ಟ್ ಹಿಡಿದಿದ್ಯಾರು ಅಜ್ಞಾನದಿಂದ ಇವನ್ನೇ ಹೇಳ್ಕೊಂಡ ಈಗ ಬಿಡಬೇಕಾಗಿರೋದು ಇವನೇನೆ ಆದ್ದರಿಂದ ಆ ಶೋಕ ಮೋಹಕ್ಕೆ ಅಥವಾ ಮೋಹ ಶೋಕಕ್ಕೆ ಕಾರಣವಾದಂತಹ ಈ ಸಂಸಾರವೇ ನಮ್ಮ ಎಲ್ಲ ಈ ಅವಘಡಗಳಿಗೆ ಹುಟ್ಟು ಸಾವು ಅನ್ನುವಂತಹ ಜನನ ಮರಣ ಚಕ್ರಗಳಿಗೆ ಕಾರಣ ಅಂತ ಇಲ್ಲಿ ಅತ್ಯಂತ ಸೂಚ್ಯವಾಗಿ ವ್ಯಾಸರು ವ್ಯಾಸರು ಆ ಭಗವಂತನ ಯಾವ ಒಂದು ವಾಣಿಯನ್ನು ಶುರು ಮಾಡಲಿಕ್ಕೆ ಮುಂಚೆ ನಮಗೆ ಇಲ್ಲಿ ಒಂದು ಉಪೋದ್ಘಾತವಾಗಿ ನಾಂದಿಯಾಗಿ ಭಗವಂತನ ವಚನಕ್ಕೆ ನಾಂದಿಯಾಗಿ ಇಲ್ಲಿ ಅತ್ಯಂತ ಸುಂದರವಾಗಿ ಜೋಡಿಸಿದ್ದಾರೆ ನಂತರ ಮುಂದಿನ ಈ ಅಧ್ಯಾಯ ನಾನು ಹೇಳ್ಬಿಡ್ತೇನೆ ದಯವಿಟ್ಟು ಅದನ್ನು ಉಚ್ಚರಿಸಿ ಸಂಜಯ ಂತ ಕೃಪವಿಷ್ಟ ಅಶ್ರೂರ್ಕುಲೇಕ್ಷಣ ವಿಷೀದಂತಕ್ಯ ಉಚ ಮಧುಸೂದನ ವಿಷಮೇತುಪಸ್ಥಿತ ಅನಾರ್ಯಜುಷ್ಟರ್ಗ್ಯ ಅಕೀರ್ತಿ ಕರಮರ್ಜುನ ಕ್ಲೈವ್ಯತ್ಮಗ ನೈತತ್ವಯ್ಯುಪದ್ಯುದ್ರಂ ಹೃದಯ ದೌರ್ಬಲ್ಕ್ವೋತ್ ಪರಂ ತಪ ಅರ್ಜುನ ಉಚ ಕಥಂ ಭೀಷ್ಮ ದ್ರೋಣುದ ಇಷು ಪ್ರತಿ ಪೂಜಾಹರಿ ಗುರು ಹ ಿ ಮಹಾನ್ ಶ್ರೇಯೋ ಭೋದು ಭೈಷ್ಯಮೀಹೋಕೆ ಹಸ್ ಗುರು ಹೈವ ರುಪಣಮಸ್ತೂ ಓಂ ಪೂರ್ಣಮದ ಪೂರ್ಣಮಿದ ಪೂರ್ಣಾತ್ ಪೂರ್ಣಮು ದೇ ಪೂರ್ಣಕ್ಕೆ ಪೂರ್ಣಮೂರ್ಣ ಮೇವಿ ಹಾಂ ಬಿ ಹರಿ ಓ ಸಪ್ಸತ್ ಶ್ರೀಕೃಷ್ಣಾರ್ಪಣ